ದೃಷ್ಟಿಸ್ಥಿತ್ಯಪ್ಯಘಾನಿಯಮೋ ಬಂಧಮೋಕ್ಷ ಯಸ್ಮ್ರಹ್ಮ್ರಭೃತಿಸುರನರೀಷಾತ್ಮಕ ವಿಷ್ಣೋರ್ವ್ಯಸ್ತಮಸ್ತಲನಿಸೋಷವ್ಯಪೇತಃ ಪೂರ್ಣಾನಂದ್ಯಯೋ ಯೋಗ ಗುರುಪರಮಶ್ಚಿಂತೈತೇತನ್ಮಯಿತಾಶ್ವಸ್ವರೇ ಬ್ರಹ್ಮಹೃದಿ ಕವಯ ಮುಹ್ಯಂತ ಹಂಸೂರಯ ತೇಜೋವಾರಿಮೃದ ಯಥ ವಿಮಯ ಯತ್ರಸರ್ಗೋ ಮೃಷ ನಾಂನ ಸ್ವ ಸದಾ ನಿರಸ್ತುಹಂ ಸತ್ಯೀ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಡಮೂಕೋಪಿ ವಗ್್ಮೀ ಜಡಮತಿರ ಜಂಂತುರ್ಜಾತೆ ಪ್ರಾಜ್ಞಮೂಲ ಸಕಲವಚನಚೇತೋ ದೇವತ ಭಾರತೀಸ ಮಮೋತಸ ನಿಧತ್ತಿ ಮಾನಸೆ ಚ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಸುಧಾರ್ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಾಕಮಬ್ಬವಿಹರನ್ ಶ್ರೀವಾದಿರಜಾನ ವಂದೇ ಹಂಸವರನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪನ್ ಸದ್ಬೋಧ ಸಧಾನನ್ ಸತ್ಯಕರಬ್ನ್ ಪಂಚಾಶ್ವರ್ಷಪೂಜೋದೀರ್ಥಾರೋ ವಿನ್ಯ್ಯಾಯಸುಧಾರತೋ ನಾರಾಯಣೋ ದೇವ ಪೂರ್ವಸೃಷ್ಟ ಕಲ್ಪನ್ ಇರ ಊರ್ಣನಾಭಿ ಜೇಡರ ಹುಳ ಅದರಿಂದ ನಾನು ಕಲಿತದ್ದೇನು ಎಂಬುದಾಗಿ ಅವಧೂತರು ತಿಳಿಸ್ತಾ ಇದ್ದಾರೆ ಭಗವಂತನ ಸೃಷ್ಟಿಯ ಕ್ರಮವನ್ನು ಅದನ್ನು ನೋಡಿ ನಾನು ತಿಳಿದೆ ಅಂತ ಅವರಿಗೆ ಹೇಳಬೇಕಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಭಗವಂತ ಯಾವ ರೀತಿಯಾಗಿ ಸೃಷ್ಟಿಯನ್ನು ಮಾಡುತ್ತಾನೆ ಅದಕ್ಕೂ ಮೊದಲು ಪ್ರಲಯದಲ್ಲಿ ಹೇಗಿರ್ತಾನೆ ಇವುಗಳನ್ನು ತಿಳಿಸಿ ಆಮೇಲೆ ಕೊನೆಗೆ ಆ ಇಂದ ಕಲತ ಪಾಠವನ್ನ ಹೇಳತಾನೆ. ಏಕೋನಾರಾಯಣೋ ದೇವ ಪೂರ್ವಸೃಷ್ಟ ಸ್ವಮಾಯೆಯ ಸಂಹೃತ್ಯ ಕಾಲಕಲಯ ಕಲ್ಪಾಂತೇ ಇದಮೀಶ್ವರ ಕಲ್ಪಾಂತಕಾಲದಲ್ಲಿ ಬ್ರಹ್ಮದೇವರ ಒಂದು ಕಲ್ಪ ಮುಗಿದ ಮೇಲೆ ಬ್ರಹ್ಮಕಲ್ಪ ಆ ಬ್ರಹ್ಮವರ್ಷ ಶತಾಂತೇ ಬ್ರಹ್ಮದೇವರ ನೂರು ವರ್ಷದ ನಂತರ ತಾನೇ ಸೃಷ್ಟಿ ಮಾಡಿದ ಈ ಜಗತ್ತನ್ನು ಸ್ವಮಾಯೆಯ ತನ್ನ ಇಚ್ಛೆಯಿಂದಲೇ ಕಾಲಕಲಯ ಕಾಲನಿಯಾಮಕವಾದ ಕಾಲಾಂತರ್ಯಾಮಿಯಾದ ಕಾಲನಾಮಕವಾದ ತನ್ನದೇ ಆದ ಒಂದು ರೂಪ ಆ ಕಾಲನಾಮಕವಾದ ತನ್ನದೇ ಆದ ರೂಪದಿಂದ ಭಗವಂತ ಅದನ್ನು ಸಂಹಾರ ಮಾಡ್ತಾನೆ ಜಗತ್ತನ್ನು ಇದಂ ಸಂಹೃತ್ಯ ಏಕಏಕೋ ನಾರಾಯಣ ದೇವ ಸರ್ವೋತ್ತಮನಾದ ಸರ್ವಕರ್ತೃವಾದ ನಾರಾಯಣ ಈ ರೀತಿಯಾಗಿ ಕಲ್ಪಾಂತಕಾಲದಲ್ಲಿ ತನ್ನ ಇಚ್ಛೆಯಿಂದ ತಾನೇ ಸೃಷ್ಟಿ ಮಾಡಿದ ಜಗತ್ತನ್ನು ಸಂಹಾರ ಮಾಡ್ತಾನೆ ಮಾಡಿ ಪ್ರಲಯ ಕಾಲದಲ್ಲಿ ತಾನೊಬ್ಬನೇ ಇರುತ್ತಾನೆ ಏನಿರೋದಿಲ್ಲ ಏಕಏ ವಾದ್ವಿತೀಯೋಭೂತ್ ಆತ್ಮಧಾರ ಅಖಿಲಾಶ್ರಯ ಇಡೀ ಜಗತ್ತಿಗೆ ತಾನೂ ಆಶ್ರಯ ತನಗೆ ಇನ್ನೊಬ್ಬರಲ್ಲ ತನಗೆ ತಾನೇ ಆಧಾರ ಅಂತಹ ಭಗವಂತ ಅದ್ವಿತೀಯನಾಗಿ ಒಬ್ಬನೇ ಇದ್ದ ಭಗವಂತ ಒಬ್ಬನೇ ಇದ್ದ ಅಂತ ಹೇಗೆ ಹೇಳಿದರು ಪ್ರಲಯದಲ್ಲಿ ಪ್ರಲಯ ಕಾಲದಲ್ಲಿ ಯಾರಿರಲಿಲ್ಲ ದೇವರನ್ನು ಬಿಟ್ಟರೆ ಯಾರಿರಲಿಲ್ಲ ಅಷ್ಟೇ ಅಲ್ಲ ಏನೂ ಇರಲಿಲ್ಲ ಅಂತ ಈ ಮಾತೇ ವ್ಯಾಹತವಾದ ಮಾತು ಪ್ರಳಯಕಾಲದಲ್ಲಿ ಕಾಲ ಇತ್ತಲ್ಲ ಏನೂ ಇಲ್ಲ ಅಂತನ್ನುವುದು ಹೇಗೆ ದೇವರೊಬ್ಬನೇ ಇದ್ದ ಪ್ರಲಯ ಕಾಲದಲ್ಲಿಂದ್ರ ಅಂದರೆ ಕಾಲ ಬಂದಿತ್ತಲ್ಲ ಕಾಲ ಇತ್ತು ಜೀವರೆಲ್ಲ ಇದ್ದರು ಜೀವರು ಭಗವಂತನಂತೆ ಅನಾದಿನಿತ್ಯರು ಜೀವರಿದ್ದಾರೆ ಕಾಲ ಇದೆ ಮುಂದಿನ ಜಗತ್ತಿನ ಸೃಷ್ಟಿಗೆ ಬೇಕಾದ ಪ್ರಕೃತಿ ತತ್ವ ಇದೆ ಅದೂ ಅನಾದಿನಿತ್ಯ ಜೀವರ ಕರ್ಮಗಳಿವೆ ಸಂಸ್ಕಾರಗಳು ಮನಸ್ಸಿನಲ್ಲಿ ಜೀವನಿಗೆ ಹಾಗೆ ಉಳಿದಿರುತ್ತದೆ ಪೂರ್ವಕಲ್ಪೀಯವಾದ ಸಂಸ್ಕಾರಗಳು ಹೀಗೆ ಅನೇಕ ಪದಾರ್ಥಗಳು ಪ್ರಲಯ ಕಾಲದಲ್ಲಿಯೂ ಉಂಟು ಜೀವ ಕಾಲ ಪ್ರಕೃತಿ ವರ್ಣಗಳು ದೇಶ ಜೀವನ ಕರ್ಮಗಳು ಅವನ ಸಂಸ್ಕಾರಗಳು ಮನಸ್ಸು ಲಿಂಗಶರೀರ ಇವುಗಳು ಲಿಂಗ ಶರೀರದಲ್ಲಿಯೇ ಮನಸ್ಸಿದೆ ಇವುಗಳೆಲ್ಲವೂ ಕೂಡ ಇದ್ದಾಗ ಏನಿಲ್ಲ ಅಂತ ಅನ್ನೋದು ಹೇಗೆ ಅದಕ್ಕೆ ಶ್ರೀಮದಾಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ ಇಲ್ಲ ಅನ್ನುವುದರ ಅಭಿಪ್ರಾಯ ವಿಶೇಷವಾಗಿ ಕಾರ್ಯಕಾರಿಯಾಗಿರಲಿಲ್ಲ ಅಂತ ತಾತ್ಪರ್ಯ ಅಷ್ಟೆ ಕಾಲಪ್ರಕೃತಿ ಜೀವಾದೌ ಲಯೇ ಸತ್ಯಪ್ರವರ್ತನಾತ್ ತನ್ನಿಮಿತ್ತ ಕಾರ್ಯಸ್ಯ ವಿಷ್ಣುರೇಖ ಇತಿ ಈರಿಯತೆ ಕೆಲವು ಕಡೆಗೆ ಈ ಮಾತಿಗೆ ಅರ್ಥ ಮಾಡಿದ್ದು ಎಲ್ಲ ಪದಾರ್ಥಗಳು ಇದ್ದರೂ ಸ್ವತಂತ್ರವಾಗಿಲ್ಲ ಅನ್ನುವ ಅರ್ಥದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಅಂತ ಕೆಲವು ಕಡೆಗೆ ಹೇಳಿದ್ದಾರೆ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಸ್ವತಂತ್ರವಾಗಿಲ್ಲ ಅನ್ನುವುದಂತೂ ಒಂದು ಸರಿಯೇ ಜೊತೆಗೆ ಕಾರ್ಯಕಾರಿಯಾಗಿಲ್ಲ ಏನು ಕೆಲಸ ಮಾಡದೆ ಸುಮ್ಮನೆ ಇವೆ ಅಷ್ಟೇ ದೇವರು ಮಾತ್ರ ಆಗಲೂ ಕಾರ್ಯಕಾರಿಯಾಗಿದ್ದಾನೆ ಇದೇ ದೇವರಿಗೆ ಅವುಗಳಿಗೆ ವ್ಯತ್ಯಾಸ ಇದ್ದರೂ ಕಾರ್ಯಕಾರಿ ಆಗದೇ ಇದ್ದದ್ದರಿಂದ ಇಲ್ಲ ಅಂತ ನಾವು ಹೇಳ್ತೇವೆ ಈಗ ಉದಾಹರಣೆಗೆ ಕರೆಂಟ್ ಹೋದಾಗ ದೀಪ ಇಲ್ಲ ಅಂತೇವೆ ಲೈಟ್ ಇಲ್ಲ ಫ್ಯಾನ್ ಇಲ್ಲ ಅಂತ ಎಲ್ಲ ಇರ್ತದೆ ಅಲ್ಲೇ ಇದ್ದಲ್ಲೇ ಇರ್ತದೆ ಎಲ್ಲಿ ಹೋಗಿರೋದಿಲ್ಲ ಇಲ್ಲ ಅಂದರೆ ಅದು ಕಾರ್ಯಕಾರಿಯಾಗಿಲ್ಲ ಅಂತ ತಾತ್ಪರ್ಯ ಹಾಗೆ ಪ್ರಲಯ ಕಾಲದಲ್ಲಿ ಯಾವ ವಸ್ತುಗಳೂ ಇರಲಿಲ್ಲ ಅಂದರೆ ಕಾರ್ಯಕಾರಿಯಾಗಿರಲಿಲ್ಲ ಕಾಲ ಪ್ರಕೃತಿ ಜೀವಾದವು ಲಯೇ ಸತ್ಯಪಿ ಲಯೇ ಸತ್ಯ ಅಸತಿ ಅಂತಾಗಿದೆ ಲಯೇ ಸತಿ ಲಯಕಾಲದಲ್ಲಿ ಅವುಗಳೆಲ್ಲವೂ ಇದ್ದರೂ ಕೂಡ ಅಪ್ರವರ್ತನ ತನ್ನಿಮಿತ್ತಸ್ ಕಾರ್ಯಸೆ ತಿಮಿತ್ತಕವಾದಂತಹ ಕಾರ್ಯದಲ್ಲಿ ಯಾವುದೇ ವಿಧವಾದಂತಹ ಪ್ರಚೋದನೆ ಇರೋದಿಲ್ಲ ಅರ್ಥಾತ್ ಕಾರ್ಯಕಾರಿ ಆಗಿರೋದಿಲ್ಲ ಅನ್ನೋದಕ್ಕಾಗಿ ಇಲ್ಲ ಅಂತ ಹಾಗಾದರೆ ಈ ಯುಕ್ತಿಯಿಂದ ಅವುಗಳು ಇಲ್ಲ ಅನ್ನೋದಾದರೆ ದೇವರಿಗೂ ಸಮಾನ ದೇವರಾದರೂ ಪ್ರಲಯ ಕಾಲದಲ್ಲಿ ಏನು ಕೆಲಸ ಮಾಡ್ತಾನೆ ಅವನಿಗೇನು ಕೆಲಸನೇ ಇರೋದಿಲ್ಲ ಆದ್ದರಿಂದ ದೇವರೂ ಇಲ್ಲ ಅಂತ ಹೇಳಬೇಕಲ್ಲ ಅದಕ್ಕೆ ಶ್ರೀಮಧಾಚಾರ್ಯರಂತಾರೆ ಸಹಿ ಕಾಲಾಧಿಕಂ ಸರ್ವಂ ವರ್ತಯತಿ ಅಮಿತದ್ಯುತಿ ಬೇರೆ ಪದಾರ್ಥಗಳಿಗೆ ಕಾರ್ಯ ಇರಲಿಕ್ಕಿಲ್ಲ ಆದರೆ ಭಗವಂತನಿಗೆ ಮಾತ್ರ ಕಾರ್ಯವುಂಟು ಏನೆಲ್ಲ ಪದಾರ್ಥಗಳು ಪ್ರಲಯಕಾಲದಲ್ಲಿವೆ ಆ ಎಲ್ಲ ಪದಾರ್ಥಗಳನ್ನು ಕೂಡ ಭಗವಂತ ಏನೆಲ್ಲ ಪದಾರ್ಥಗಳು ಪ್ರಲಯ ಕಾಲದಲ್ಲಿ ಇವೆ ಅವುಗಳು ಇರುವಂತೆ ಮಾಡುವುದಕ್ಕೆ ಇವನು ಪ್ರೇರಕನಾಗಿರಲೇಬೇಕು ಪ್ರತಿಕ್ಷಣದಲ್ಲಿ ಕಾಲಗಳು ಹುಟ್ಟುತ್ತಾ ಇರ್ತದೆ ಆ ಕ್ಷಣಲವಾದ ಕಾಲಗಳು ಸೃಷ್ಟಿಯನ್ನು ಮಾಡಬೇಕು ಅದರಂತೆ ದೇಶ ಜೀವರು ಮನಸ್ಸು ಸಂಸ್ಕಾರ ಇವುಗಳೆಲ್ಲವೂ ಕೂಡ ಬದುಕುವಂತೆ ಪ್ರಲಯದಲ್ಲಿಯೂ ನಾಶವಾಗದೇ ಉಳಿಯುವಂತೆ ಅವುಗಳನ್ನು ದೇವರು ನಿಯಮನ ಮಾಡಬೇಕು ಇದೆಲ್ಲ ಕೆಲಸ ದೇವರಿಗಿದ್ದೇ ಇದೆ ಆದ್ದರಿಂದ ದೇವರೇನು ಖಾಲಿ ಕುಳಿತಿಲ್ಲ ಅವನು ಕಾರ್ಯಕಾರಿಯಾಗಿಯೇ ಇದ್ದಾನೆ ಆದ್ದರಿಂದ ಪ್ರಲಯದೊಳಗೂ ದೇವರು ಇದ್ದಾನೆ ತನ್ನ ಕೆಲಸ ತಾ ಮಾಡ್ತಾ ಇದ್ದಾನೆ ಆದರೆ ಇನ್ನುಳದ ವಸ್ತುಗಳು ಮಾತ್ರ ತಮ್ಮ ಕಾರ್ಯಗಳನ್ನು ತಾವು ಮಾಡ್ತಾ ಇಲ್ಲ ವಿಶೇಷವಾಗಿ ಮಾಡ್ತಾ ಇಲ್ಲ ಅಂತ ತಾತ್ಪರ್ಯ ಏನೂ ಮಾಡ್ತಾ ಇಲ್ಲ ಅಂತನ್ನೋ ಹಾಗಿಲ್ಲ ನಿಜವಾಗಿ ಯಾಕೆಂದರೆ ಕಾಲಾದಿಗಳು ಪ್ರಲಯ ಕಾಲದಲ್ಲಿ ನಡೆಯುವಂತಹ ಕೆಲವೇನು ಕೆಲಸಗಳಿವೆ ಉದಾಹರಣೆಗೆ ಬ್ರಹ್ಮದೇವರ ಮನೋವೃತ್ತಿಗಳು ಆಗಲೂ ಇರುತ್ತದೆ ಹುಟ್ಟತಾ ಇರ್ತದೆ ಯೋಸೋ ಪ್ರಲಯ ಕಾಲೇಪಿ ಪ್ರತಿಭಾತ ಪರಾವರಹ ಬ್ರಹ್ಮದೇವರ ಮಾನಸವಾದಂತಹ ಏನು ವೃತ್ತಿಗಳಿವೆ ಪ್ರಲಯ ಕಾಲದಲ್ಲಿಯೂ ಹುಟ್ಟುತ್ತಾ ಇರುತ್ತವೆ ಯಾವಾಗ ಹುಟ್ಟೋದು ಹಾಗಾದರೆ ಕಾಲಕ್ಷಣದಲ್ಲಿಯೇ ಹುಟ್ಟಬೇಕು ಅವುಗಳಿಗೆ ಕಾರಣವಾಗಿ ಕಾಲಕ್ಷಣಗಳು ಆಗಲೂ ಕಾರ್ಯಪ್ರವರ್ತಕವಾಗಿವೆ ಹಾಗಾದರೆ ಕಾಲದ ಗರ್ಭದಲ್ಲಿ ಹುಟ್ಟುವ ಎಲ್ಲ ಕಾರ್ಯಗಳಿಗೆ ಕಾಲ ಕಾರಣ ಈಗ ಹೇಗೋ ಹಾಗೆ ಕಾಲದ ಗರ್ಭದಲ್ಲಿ ಹುಟ್ಟುವಂತಹ ಬ್ರಹ್ಮದೇವರ ಮನೋವೃತ್ತಿಗಳಿಗೆ ಕಾರಣವಾಗಿದೆ ಆದರೂ ಈಗಿನಂತೆ ವಿಶೇಷವಾಗಿ ಬಹು ಕಾರ್ಯಗಳಿಗೆ ಕಾರಣವಾಗಿ ಕಾಲಾದಿಗಳು ಇಲ್ಲ ಎಂಬ ತಾತ್ಪರ್ಯವನ್ನು ನಾವು ತಿಳಿಯಬೇಕು ತಾಮ್ರಪರ್ಣಿ ಆಚಾರ್ಯರ ಅಭಿಪ್ರಾಯದಲ್ಲಿ ತಮ್ಮದೇ ಆದ ಅಭಿಪ್ರಾಯವನ್ನು ಹೇಳಿದ್ದಾರೆ ಕಾಲದ ಉಪಯೋಗ ಯಾವ ರೀತಿಯಿಂದಲೂ ದೇವರು ಮಾಡದೆ ಕಾಲದಿಂದಾಗುವ ಎಲ್ಲ ಕೆಲಸವನ್ನು ಪ್ರಲಯ ಕಾಲದಲ್ಲಿ ಮಾತ್ರ ತನ್ನ ಇಚ್ಛೆಯಿಂದಲೇ ದೇವರು ಮಾಡುತ್ತಾನೆ ಅಂತನ್ನುವ ಮಾತನ್ನ ಈ ಒಂದು ತಾತ್ಪರ್ಯದ ಮಾತಿನಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಅವರ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಅಂದರೆ ದೇಶಕಾಲ ಸಂಬಂಧದಿಂದ ಸತ್ತ ಇರುತ್ತದೆ ವಸ್ತುವಿಗೆ ಒಂದು ಸತ್ತ ಇರಬೇಕು ಅಂದರೆ ದೇಶಕಾಲ ಸಂಬಂಧ ದೇಶಕಾಲ ಸಂಬಂಧ ಇಲ್ಲ ಅಂದರೆ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ ಅಂತಾಗ್ತದೆ ಹಾಗಾದರೆ ಜೀವ ದೇಶ ಇನ್ನಿತರ ಪದಾರ್ಥಗಳು ಕರ್ಮಾದಿಗಳು ಏನೋ ಪ್ರಲಯ ಕಾಲದಲ್ಲಿವೆ ಅವುಗಳಿಗೆ ಅಸ್ತಿತ್ವವೇ ಇಲ್ಲ ಅಂತಾಗತ್ತೆ ಕಾಲ ಏನೂ ಕೆಲಸ ಮಾಡೋದಿಲ್ಲ ಅಂದರೆ ಅದಕ್ಕೆ ಅವರಂತಾರೆ ಬೇಡ ಪ್ರಲಯ ಕಾಲದಲ್ಲಿ ಮಾತ್ರ ಕೇವಲ ಈಶ್ವರೇಚ್ಛಾದಿಂದಲೇ ಸತ್ವ ಇದೆ ಇನ್ನುಳಿದ ಹೊತ್ತಿಗೆ ಮಾತ್ರ ಹೀಗಿದೆ ಅಂತ ಅವರು ಅಭಿಪ್ರಾಯವನ್ನು ಹೇಳ್ತಾರೆ ಅದರ ಬದಲಾಗಿ ನಾವು ಕಾಲ ದೇಶಗಳು ಕೆಲವು ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಸೃಷ್ಟಿಕಾಲದಲ್ಲಿ ಎಷ್ಟು ಕಾರ್ಯಗಳನ್ನು ಮಾಡ್ತಾವೋ ಅಷ್ಟು ಕಾರ್ಯಗಳನ್ನು ಪ್ರಲಯ ಕಾಲದಲ್ಲಿ ಮಾಡ್ತಾ ಎಂಬ ಅಭಿಪ್ರಾಯವನ್ನು ತಿಳಿದರೂ ಕೂಡ ಯಾವುದೇ ವಿಧವಾದ ತೊಂದರೆ ಇಲ್ಲ ಸಹಿ ಕಾಲಾಧಿಕಂ ಸರ್ವಂ ವರ್ತಯತ್ಯಮಿತಜ್ಯುತಿ ಇತತ್ವಲಯೇ ಪ್ರಲಯ ಕಾಲದಲ್ಲಿ ಏನಾಗತ್ತೆ ಎಲ್ಲ ತತ್ವಗಳ ಲಯವಾದಾಗ ಅನ್ನುವುದರ ಬಗ್ಗೆ ಚಿಂತನೆ ಮಾಡುವ ಒಂದು ಗ್ರಂಥ ತತ್ವಲಯ ಪ್ರಕೃತಿಶ್ಚ ಇದಾದ ಮೇಲೆ ಕಾಳೇನ ಆತ್ಮನು ಸಾಮ್ಯ ನೀತು ಶಕ್ತಿಷು ಸತ್ವಾದು ಆತ್ ಪ್ರಧಾನ ಪ್ರಧಾನಪುರುಷೇಶ್ವರ ಪರಾಪರಂ ಪರಮ ಆಸ್ತೆ ಕೈವ್ಯಸಿ ಪರಮಾತ್ಮ ಕಾಳನಾಮಕನಾಗಿ ಆತ್ಮನುಭಾವ ತನ್ನ ಸ್ವರುಪಸಾಮರ್ಥ್ಯದಿಂದ ಪೂರ್ಣವಾದಂತಹ ಅಂತರ್ಯಾಮಿಯಾದ ಕಾಳಂತರ್ಯಾಮಿಯಾದ ತನ್ನ ಸ್ವರುಪ ಏನಿದೆ ಆತ್ಮನುಭಾವ ಕಾಲೇನು ಸ್ವರೂಪ ಸಾಮರ್ಥ್ಯದಿಂದ ಅನಂತ ಸ್ವರೂಪ ಸಾಮರ್ಥ್ಯದಿಂದ ಯುಕ್ತವಾದ ಕಾಲನಾಮಕವಾದ ತನ್ನ ರೂಪದಿಂದ ದೇವರು ಪ್ರಲಯ ಕಾಲದಲ್ಲಿ ಎಲ್ಲ ಶಕ್ತಿಗಳನ್ನು ಕೂಡ ಸಾಮ್ಯಾವಸ್ಥೆಗೆ ತೆಗೆದುಕೊಂಡು ಬರ್ತಾನೆ ಯಾವ ಶಕ್ತಿಗಳು ಸತ್ವಗುಣ ರಜೋಗುಣ ತಮೋಗುಣ ಎಂಬ ಶಕ್ತಿಗಳನ್ನು ಸಾಮ್ಯಾವಸ್ಥೆಗೆ ತೆಗೆದುಕೊಂಡು ಬರ್ತಾನೆ ಸೃಷ್ಟಿಕಾಲದಲ್ಲಿ ಸತ್ವಗುಣ ಶುದ್ಧವಾಗಿರುತ್ತದೆ ರಜೋಗುಣ ತಮೋಗುಣಗಳಲ್ಲಿ ಮಾತ್ರ ಮಿಶ್ರಣ ಇರುತ್ತದೆ ಪ್ರಲಯ ಕಾಲದಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಮೂರೂ ಗುಣಗಳು ಮಿಶ್ರಿತವಾಗ್ತವೆ ಹೀಗಾಗಿ ಮೂರರಲ್ಲಿಯೂ ಒಂದು ಸಾಮ್ಯ ಮಿಶ್ರಿತತ್ವ ಸಾಮ್ಯ ಬರುತ್ತೆ ಅದೇ ಪ್ರಲಯ ಸತ್ವ ಶುದ್ಧವಾಗಿ ಉಳಿದು ರಜೋಗುಣ ತಮೋಗುಣಗಳು ಮಾತ್ರ ಮಿಶ್ರವಾದರೆ ಅದೇ ಸೃಷ್ಟಿ ಮೂರರಲ್ಲಿಯೂ ಪರಸ್ಪರ ಮಿಶ್ರಣ ಬಂದಾಗ ಅದು ಸಾಮ್ಯಾವಸ್ಥೆ ಹಾಗಾದರೆ ಪರಮಾತ್ಮ ತನ್ನ ಕಾಲನಾಮಕವಾದ ರೂಪದಿಂದ ಪ್ರಲಯಕಾಲದಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಎಂಬ ಮೂರೂ ಗುಣಗಳಲ್ಲಿ ಸಾಮ್ಯವನ್ನು ತೆಗೆದುಕೊಂಡು ಬರ್ತಾನೆ ಆಗ ಇನ್ನೇನಿರೋದಿಲ್ಲ ಆದಿಪುರುಷನಾದ ಪ್ರಧಾನ ಪುರುಷೇಶ್ವರ ಪ್ರಧಾನ ಪ್ರಕೃತಿ ಪ್ರಕೃತಿಗೆ ಅಭಿಮಾನಿನಿಯಾದ ಲಕ್ಷ್ಮೀ ಸರಸ್ವತಿ ಭಾರತೀಯರು ಅಮುಖ್ಯಾಭಿಮಾನಿಗಳು ಪುರುಷ ಜೀವಾಭಿಮಾನಿಗಳಾದಂತಹ ಬ್ರಹ್ಮದೇವರು ಶೇಷಾದಿದೇವತೆಗಳು ಇವರೆಲ್ಲರಿಗೂ ಈಶ್ವರನಾದವನು ಪರಮಾತ್ಮ ಪ್ರಧಾನ ಪುರುಷೇಶ್ವರ ಪ್ರಕೃತಿ ಹಾಗೂ ಜೀವರಿಗೆ ಅಭಿಮಾನಿಗಳಾದಂತಹ ಬ್ರಹ್ಮಾದಿಗಳಿಗೆ ಸರಸ್ವತಿ ಭಾರತಿ ಇತ್ಯಾದಿಗಳಿಗೆ ನಿಯಾಮಕನಾದವನು ಪರಮಾತ್ಮ ಪರಾವರಾಣಂ ಪರಮಃ ಪರ ಕಾರಣವಾದ ವಸ್ತುಗಳು ಅವರ ಕಾರ್ಯವಾದ ವಸ್ತುಗಳು ಅಥವಾ ಪರ ಮುಕ್ತರು ಅವರ ಅಮುಕ್ತರು ಇವರೆಲ್ಲರಿಗೂ ನಿಯಾಮಕನಾಗಿರುವಂತಹ ಆ ಭಗವಂತ ಕೈವಲ್ಯಸೌತ ಆಸ್ತೆ ಕೇವಲನಾಗಿ ಪರಮಾತ್ಮ ಇದ್ದಾನೆ ಕೇವಲನಾಗಿ ಅಂದರೆ ಸರ್ವೋತ್ತಮನಾಗಿ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾನೆ ಸಮಾಧಿಕ ರಹಿತ ಅಂತ ಅರ್ಥ ಕೈವಲ್ಯಸಂಜ್ಞಿತ ಸಮ ಹಾಗೂ ಉತ್ತಮರಿಂದ ರಹಿತನಾಗಿ ತಾನೊಬ್ಬನೇ ಸರ್ವೋತ್ತಮನಾಗಿ ಇದ್ದಾನೆ ಭಗವಂತ ಅವನಿಗೆ ಕೇವಲ ಅಂತ ಕೇವಲ ಅನ್ನುವ ಶಬ್ದಕ್ಕೆ ಇವನಂತೆ ಇನ್ನೊಬ್ಬರು ಯಾರಾದರೂ ಇದ್ದಾರಾ ಇಲ್ಲ ಕೇವಲ ಅವನೊಬ್ಬನೇ ಇದ್ದಾನೆ ಅವನಂತೆ ಅವನಂತೆಯೇ ಇಲ್ಲ ಅಂದರೆ ಅವನಿಗಿಂತ ಉತ್ತಮರಿರುವುದು ದುರತೋಪಾಸ್ತ ಹೀಗಾಗಿ ಕೇವಲ ಅಥವಾ ಕೈವಲ್ಯ ಕೇವಲ ಏ ಕೈವಲ್ಯಂ ಕೈವಲ್ಯ ಶಬ್ದಕ್ಕೆ ಸಮ ಹಾಗೂ ಅಧಿಕರು ಇಲ್ಲದ ಸರ್ವೋತ್ತಮನಾದ ವ್ಯಕ್ತಿಯಾಗಿ ಭಗವಂತ ಇದ್ದಾನೆ ಇಲ್ಲಿ ಬರುವ ಒಂದು ಪ್ರಶ್ನೆ ಕಾಲನಾಮಕನಾದ ಪರಮಾತ್ಮ ಪ್ರಲಯ ಕಾಲದಲ್ಲಿ ಸತ್ವರಜಸ್ತಮೋ ಗುಣಗಳನ್ನು ಸಾಮ್ಯಾವಸ್ಥೆಗೆ ತೆಗೆದುಕೊಂಡು ಬರ್ತಾನೆ ಎಲ್ಲವನ್ನೂ ಮಿಶ್ರಣ ಮಾಡಿ ಇಡ್ತಾನೆ ಅಂತ ಇಷ್ಟೇ ಹೇಳಿದರೆ ಅಡ್ಡಿ ಇರಲಿಲ್ಲ ಶಕ್ತಿ ಶೂ ಹೊಂದಿದ್ದಾರೆ ಪರಮಾತ್ಮನ ಶಕ್ತಿಗಳಿವು ಅಂತ ದೇವರ ಶಕ್ತಿ ಇದು ದೇವರಿಂದ ಅಭಿನ್ನ ಸತ್ವಗುಣರಜೋಗುಣ ತಮೋಗುಣಗಳು ಜಡ ಜಡವಾದ ಈ ಗುಣಗಳು ದೇವರ ಶಕ್ತಿಯಾಗೋದು ಹೇಗೆ ಅಂತ ಪ್ರಶ್ನೆ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ಬರೀತಾರೆ ಪ್ರಕೃತಿಶ್ಚ ಗುಣಶ್ಚೈವ ಶಕ್ಯತ್ವಾ ಶಕ್ತಯ ಸ್ಮೃತಾ ವಿಷ್ಣುಸ್ವರೂಪಭೂತಾತು ಶಕನಾತ್ ಶಕ್ತಿರುಚ್ಛತೆ ಪ್ರಕೃತಿಗೆ ಅಭಿಮಾನಿನಿಯಾದಂತಹ ಮಹಾಲಕ್ಷ್ಮೀ ದೇವಿಗೂ ಶಕ್ತಿ ಅಂತ ಕರೀತಾರೆ ಅವಳು ದೇವರಿಂದ ಅಭಿನ್ನಳಲ್ಲ ಅಥವಾ ಅವಳಿಂದ ಅಭಿಮನ್ಯಮಾನವಾದಂತಹ ಜಡ ಪ್ರಕೃತಿ ಅದರ ವಿಕಾರ ಅಂತನಿಸಿಕೊಂಡ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಶಕ್ತಿ ಅಂತ ಕರೀತಾರೆ ಯಾಕೆ ದೇವರ ಶಕ್ತಿಯಿಂದ ಅಭಿನ್ನಮಾರದ್ದಕ್ಕಲ್ಲ ದೇವರ ಶಕ್ತಿಗೆ ವಿಷಯವಾದದ್ದರಿಂದ ಶಕ್ತಿ ಶಬ್ದಕ್ಕೆ ಎರಡು ಅರ್ಥಗಳಿವೆ ಶಕ್ತಿಗೆ ವಿಷಯ ಶಕ್ತಿ ಸ್ವರೂಪ ಶಕನಾತ್ ಶಕ್ತಿ ಸಾಮರ್ಥ್ಯ ರೂಪವಾದದ್ದರಿಂದ ಶಕ್ತಿ ಅಂತ ಕರೆಯೋದು ದೇವರ ಸ್ವರೂಪಭೂತವಾದ ಶಕ್ತಿಗೆ ದೇವರ ಸಾಮರ್ಥ್ಯ ಇದು ದೇವರಿಂದ ಅಭಿನ್ನ ಶ್ರೀನಿವಾಸ ತೀರ್ಥರು ಹೇಳುವ ಪ್ರಕಾರ ಪ್ರೇರಣಾರೂಪವಾದಂತಹ ಶಕ್ತಿ ಅಂತ ಆ ಪ್ರೇರಣ ರೂಪವಾದ ಒಂದೇನು ವಿಶಿಷ್ಟವಾದ ಭಗವಂತನಲ್ಲಿರುವ ಧರ್ಮ ಇದೆ ಅದು ದೇವರಿಂದ ಅಭಿನ್ನ ಭಗವಂತನ ಪ್ರೇರಣೆಗೆ ವಿಷಯವಾದದ್ದರಿಂದ ಇವುಗಳಿಗೂ ಶಕ್ತಿ ಎಂಬುದಾಗಿ ಕರೀತಾರೆ ಲಕ್ಷ್ಮೀದೇವಿಯೂ ದೇವರ ಶಕ್ತಿ ಒಂದು ಸ್ವಲ್ಪ ಆ ಕಂಬವನ್ನು ಪಕ್ಕಕ್ಕೆ ಸರಿಸಿ ಜನಗಳಿಗೆ ಆ ಕಡೆಗೆ ಕಾಣಿಸ್ತಾ ಇಲ್ಲ ಅಂದರೆ ಏ ಅದು ನನ್ನ ಅಲ್ಲಪ್ಪ ನಿನ್ನ ಶಕ್ತಿ ಅಲ್ಲ ಅಂದರೆ ಕಂಬ ಯಾರ ಶಕ್ತಿ ಯಾರ ಶಕ್ತಿನೂ ಅಲ್ಲ ಅದು ನನ್ನ ಶಕ್ತಿ ಅಲ್ಲ ಅಂದರೆ ನನ್ನ ಶಕ್ತಿಗೆ ವಿಷಯ ಅಲ್ಲ ಅದು ನಮ್ಮ ಕೆಲಸ ಅಲ್ಲ ಅಷ್ಟೇ ಅರ್ಥ ಹೌದು ಅಲ್ವಾ ಆಗಲೇ ಒಂದು ಬಕಿಟ್ ಉಂಡಿ ತಿನ್ನರಿ ಅಂದರೆ ಅದು ನಮ್ಮ ಶಕ್ತಿ ಅಲ್ಲ ಅಂತ ಉಂಡಿ ನಿಮ್ಮ ಶಕ್ತಿ ಅಲ್ಲವೇ ಇಲ್ಲ ಯಾರು ತಿಂತಾರೋ ಅವ್ರ ಶಕ್ತಿನೂ ಅಲ್ಲದು ಉಂಡಿ ಉಂಡಿನೇ ಅದು ಅವರ ಶಕ್ತಿ ಹೇಗಾಗುತ್ತೆ ಶಕ್ತಿಗೆ ವಿಷಯ ಅಲ್ಲ ನನ್ನ ಸಾಮರ್ಥ್ಯಕ್ಕೆ ವಿಷಯ ಅಲ್ಲ ಅನ್ನೋ ಅರ್ಥ ಅಲ್ಲ ನಿಮಗೆ ಶಕ್ತಿ ಇರ್ಬೋದು ಸಾಮಾನ್ಯವಾಗಿ ಹೇಳಿದೆ ಶಕ್ತಿಗೆ ವಿಷಯ ಅನ್ನೋ ಅರ್ಥದಲ್ಲಿ ಹೇಳಿದ್ದೇ ಹೊರತು ಬೇರೆಯಲ್ಲ ಹಾಗೆ ಶಕ್ತತ್ವಾ ಶಕ್ತ ಅಸ್ಮೃತಃ ವಿಷ್ಣು ಸ್ವರೂಪ ಭೂತಾತು ಶಕನಾತ್ ಶಕ್ತಿ ರುಚಿತೆ ಶಕ್ತಿ ವಿವೇಕಿ ಯಾರಿಗಾದರೂ ಶಕ್ತಿ ಇದ್ದರೆ ತೋರಿಸ್ಬೋದು ಈ ಚಾತುರ್ಮಾಸದ ಸಂದರ್ಭದಲ್ಲಿ ಎಷ್ಟು ಹುಂಡಿ ತಿನ್ಬಹುದು ಒಬ್ಬರು ಅನ್ನೋದನ್ನು ತೋರಿಸ್ಬೋದು ಅಂದರೆ ನೂರಕ್ಕೆ ಕಡಿಮೆ ತಿನ್ನಬಾರದು ಮತ್ತೆ ನೂರು ತಿಂದು ಮೇಲೆ ಎಷ್ಟೇ ತಿಂದರೂ ಅದಕ್ಕೆ ವಿಶೇಷ ಬಹುಮಾನ ಕೇವಲಾನುಭವ ಕೇವಲಾನುಭವಾನಂದ ಸಂದೋಹೋ ನಿರುಪಾಧಿಕ ಕಾಲೇನ ಆತ್ಮಾನುಭಾವೇನ ಸ್ವಮಂ ತ್ರಿಗುಣಾತ್ಮಿಕ ಮತ್ತೇಗಿದ್ದ ಪರಮಾತ್ಮ ಪ್ರಳಯ ಕಾಲದಲ್ಲಿ ಯಾವಾಗಲೂ ಹಾಗೆಯೇ ಇದ್ದಾನೆ ಕೇವಲಾನುಭವಾನಂದ ಸಂದೋಹ ಜಡ ಮಿಶ್ರಣ ಇಲ್ಲದೆ ಇರುವಂತಹ ದುಃಖ ಮಿಶ್ರಣ ಇಲ್ಲದ ಜಡವಾದ ಸುಖದ ಮಿಶ್ರಣವೂ ಇಲ್ಲ ದುಃಖದ ಮಿಶ್ರಣವಂತೂ ಸುತರಾಮಿಲ್ಲ ಅಂತಹ ಕೇವಲ ಅನುಭವ ಆನಂದ ಸಂದೋಹ ಅಂತಹ ಜ್ಞಾನ ಹಾಗೂ ಆನಂದ ಇವುಗಳ ಸ್ವರೂಪಭೂತವಾದಂತಹ ಭಗವಂತನ ದೇಹ ಮತ್ತು ನಿರುಪಾಧಿಕ ಬಾಹ್ಯವಾದಂತಹ ಜಡ ಶರೀರ ಅಥವಾ ಜಡವಾದ ಮನಸ್ಸು ಇವುಗಳಿಂದ ರಹಿತನಾಗಿದ್ದಾನೆ ಕಾಲೇನ ಆತ್ಮಾನುಭಾವೇನ ಸ್ವಮಯಾಂ ತ್ರಿಗುಣಾತ್ಮಿಕಾಂ ಸಂಕ್ಷೋಭಯಂ ಮತ್ತು ಹಿಂದೆ ಹೇಳಿದ ಹಾಗೆ ಆತ್ಮಾನುಭಾವೇನ ಕಾಲೇನ ಸ್ವರೂಪ ಸಾಮರ್ಥ್ಯದಿಂದ ಕೂಡಿದಂತಹ ಕಾಲನಾಮಕವಾದ ತನ್ನ ರೂಪ ಕಾಲಾಂತರ್ಯಾಮಿಯಾದ ತನ್ನ ರೂಪ ಅದು ಹಿಂದೆ ಬಂದದ್ದು ಪ್ರಲಯ ಕಾಲಾಂತರ್ಯಾಮಿಯಾದಂತಹ ಭಗವಂತನ ರೂಪವಾದರೆ ಈಗ ಸೃಷ್ಟಿಕಾಲಾಂತರ್ಯಾಮಿಯಾದ ಕಾಲನಾಮಕವಾದ ಭಗವಂತನ ರೂಪ ಅದೂ ಅನಂತವಾದ ಸ್ವರೂಪ ಸಾಮರ್ಥ್ಯದಿಂದ ಕೂಡಿದ್ದು ಆ ರೂಪದಿಂದ ಪರಮಾತ್ಮ ಪ್ರಕೃತಿಯಲ್ಲಿ ಕ್ಷೋಭವನ್ನು ಉಂಟು ಮಾಡ್ತಾನೆ ವಿಕಾರ ಅದರಿಂದ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತಾನೆ ಸೋಮಯಾಂ ತ್ರಿಗುಣಾತ್ಮಕ ಸತರುಜಸ್ತಮ ಗುಣಾತ್ಮಕವಾದ ಸ್ವಾಧೀನವಾದ ಜಡ ಪ್ರಕೃತಿಯನ್ನು ಸಂಕ್ಷೋಭಗೊಳಿಸಿ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಮೊದಲು ಏನು ಸೃಷ್ಟಿ ಮಾಡಿದ ಸೃಜತ್ಯಾದವು ತಯಾ ಸೂತ್ರಮರಿಂದಮ ಮೊಟ್ಟ ಮೊದಲಿಗೆ ಪರಮಾತ್ಮ ಸೂತ್ರವನ್ನು ಸೃಷ್ಟಿ ಮಾಡಿದ ಅಂದರೆ ದ್ವಾರವನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ ಅಲ್ಲ ಸೂತ್ರ ಅಂದರೆ ವಾಯುದೇವರು ಸೂತ್ರನಾಮಕರಾದಂತಹ ವಾಯುದೇವರ ಸೃಷ್ಟಿಯನ್ನು ಮಾಡಿದ ಅಂತ ಅರ್ಥ ಅಲ್ಲ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಮೊದಲು ಪುರುಷ ವಾಸುದೇವ ಮತ್ತು ಮಾಯಾ ಇವರಲ್ಲಿ ಪುರುಷನಾಮಕರಾದ ಬ್ರಹ್ಮದೇವರು ಹುಟ್ಟುತ್ತಾರೆ ಪ್ರದ್ಯುಮ್ನಲ್ಲಿ ಪ್ರಕೃತಿ ಪ್ರಧಾನ ಮತ್ತು ಶ್ರದ್ಧಾ ಎಂಬ ಹೆಸರಿನ ಸರಸ್ವತಿ ಭಾರತೀಯರು ಹುಟ್ಟುತ್ತಾರೆ ಸಂಕರ್ಷಣನಿಂದ ಜಯಾದೇವಿಯಲ್ಲಿ ಸೂತ್ರನಾಮಕ ವಾಯುದೇವರು ಹುಟ್ಟುತ್ತಾರೆ ಇದೆಲ್ಲ ಹೇಳಿದ್ದಾರೆ ಇಲ್ಲಿ ಇದೊಂದೇ ಹೇಳಿಬಿಟ್ರಲ್ಲ ಇದ್ದಕ್ಕಿದ್ದಾಗೆ ಸೂತ್ರನ ಸೃಷ್ಟಿಯನ್ನೇ ಹೇಳಿದರಲ್ಲ ಅಂದರೆ ಇದು ಸೂತ್ರ ರೂಪದಲ್ಲಿ ಹೇಳುತ್ತಾ ಇದ್ದಾರೆ ಆದ್ದರಿಂದ ಸೂತ್ರನ ಸೃಷ್ಟಿಯನ್ನು ಮಾತ್ರ ಹೇಳಿದ್ದಾರೆ ಇನ್ನುಳದದ್ದನ್ನು ವಿಸ್ತಾರವಾಗಿ ನೀವು ಭಾಷ್ಯ ರೂಪದಲ್ಲಿ ತಿಳಿಯುವಾಗ ತಿಳಿಯಿರಿ ಯಾರು ಬೇಡ ಅಂದಿದ್ದಾರೆ ಅದಕ್ಕೆ ಶ್ರೀನಿವಾಸ ತೀರ್ಥರಂತಾರೆ ಅತ್ರ ವಾಸುದೇವಾದಿ ರೂಪೇಣ ಮಾಯಾಧಿಕಂ ನಿಮಿತ್ತೀಕೃತ್ಯ ಜಾತ ಸರ್ವಾಪಿ ಸೃಷ್ಟಿ ದ್ರಷ್ಟವ್ಯ ಎಲ್ಲ ಸೃಷ್ಟಿಯನ್ನೂ ಉಪಲಕ್ಷಣತೆಯ ಇಟ್ಟುಕೊಳ್ಳಿ ಒಂದನ್ನು ಹೇಳಿದ್ದಾರೆ ಅಷ್ಟೇ ಸರಿ ಅಂತೂ ಸೂತ್ರನಾಮಕರಾದ ವಾಯುದೇವರು ಪ್ರಧಾ ಪುರುಷನಾಮಕ ಬ್ರಹ್ಮದೇವರು ಪ್ರಧಾನ ಸರಸ್ವತಿ ಭಾರತಿ ಶೇಷಾ ಗರುಡ ಈ ಎಲ್ಲ ಕ್ರಮದಲ್ಲಿ ಸೃಷ್ಟಿಯನ್ನು ಭಗವಂತ ಮಾಡ್ತಾ ಬಂದಿದ್ದಾನೆ ತಾಮಹುಸ್ತ್ರಿಗುಣೋವಿವ್ಯಕ್ತಿಂ ಸೃಜತಿಂ ವಿಶ್ವತೋಮುಖ್ ಆ ಪ್ರಕೃತಿಗೇನೆ ತ್ರಿಗುಣೋವ್ಯಕ್ತಿ ಅಂತೂ ಕರೀತಾರೆ ಯಾಕೆ ಮೂರು ಗುಣಗಳ ಅಭಿವ್ಯಕ್ತಿ ಆ ಪ್ರಕೃತಿಯಿಂದ ಆಗತ್ತೆ ಎನ್ನುವುದಕ್ಕೋಸ್ಕರ ಯಸ್ಮಿನ್ ಪ್ರೋತಮಿದಂ ವಿಶ್ವಂ ಏನ ಸಂಸರತೆ ಈ ಪ್ರಕೃತಿಯಲ್ಲಿಯೇ ಸಮಗ್ರವಾದ ಜಗತ್ತು ಆಶ್ರಿತವಾಗಿದೆ ಅದರ ವಿಕಾರರೂಪವಾಗಿದೆ ಈ ಕಾರ್ಯವಾದ ಪ್ರಪಂಚ ಕಾರಣದಲ್ಲಿ ಇದೆ ಅರ್ಥಾತ್ ಅದರಿಂದಲೇ ಬಂದಿದೆ ಅಂತ ತಾತ್ಪರ್ಯ ಇದೇ ಪ್ರಕೃತಿಯಲ್ಲಿ ಬದ್ಧನಾದವನು ಸಂಸಾರದಲ್ಲಿ ಬರ್ತಾನೆ ಅಥವಾ ಪ್ರಕೃತಿ ನಿಯಾಮಕವಾದ ಭಗವದ್ ಇಚ್ಛಾದಿಂದಾಗಿ ಈ ಜೀವ ಸಂಸಾರದಲ್ಲಿ ಬರ್ತಾನೆ ಇಷ್ಟು ಪೂರ್ವ ಪೀಠಿಕೆಯನ್ನೆಲ್ಲ ಹೇಳಿದರು ಅವಧೂತರು ಯದುವಿಗೆ ಹೇಳಿ ಕಾಲದಲ್ಲಿ ಜಗತ್ತಿನ ಸಂಹಾರವನ್ನು ಮಾಡಿ ಸೃಷ್ಟಿಕಾಲದಲ್ಲಿ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಭಗವಂತ ಹೇಗೆ ಸೃಷ್ಟಿ ಮಾಡುತ್ತಾನೆ ಅಂತಂದರೆ ಆಗ ನಾನು ಇದನ್ನು ನೋಡಿ ಅರ್ಥ ಮಾಡಿಕೊಂಡೆ ಜೇಡರಹುಳ ತಾನು ಉಂಡಂತಹ ಅನ್ನ ತನ್ನ ಹೊಟ್ಟೆಯಲ್ಲಿ ರಸವಾಗಿ ತಯಾರಾಗಿರುತ್ತದೆ ಅದನ್ನು ತನ್ನ ಬಾಯಿಯವರೆಗೆ ತೆಗೆದುಕೊಂಡು ಬಂದು ಬಾಯಿಯಿಂದ ಹೊರಗೆ ಹಾಕಿ ಅದರಿಂದಲೇ ದಾರವನ್ನು ನಿರ್ಮಾಣ ಮಾಡ್ತದೆ ಆ ದಾರವನ್ನು ನಿರ್ಮಾಣ ಮಾಡಿ ಸ್ವಲ್ಪ ಹೊತ್ತು ವಿಹಾರ ಮಾಡಿ ಮತ್ತೆ ಸಾಕು ಅನಿಸಿದಾಗ ಆ ದಾರವನ್ನು ನುಂಗಿ ಹುಳವೇ ದಾರ ಅಲ್ಲ ಹುಳ ಉಂಡ ಅನ್ನದ ರಸ ಅದು ದಾರ ಆಯಿತು ಹುಳ ಬೇರೆ ಅದು ತಿಂದ ಅನ್ನ ಬೇರೆ ನಾವೇ ಅನ್ನ ಅಲ್ಲ ನಾವು ಅನ್ನ ತಿಂತೇವೆ ಅನ್ನ ನಮ್ಮ ದೇಹದಲ್ಲಿ ರಕ್ತ ಮಾಂಸಾದಿ ರೂಪದಲ್ಲಿ ವಿಕಾರವಾಗುತ್ತೆ ನಮ್ಮ ದೇಹದಲ್ಲಿ ಬರೀ ರಕ್ತಮಂಸಾದಿ ರೂಪವಾದ ವಿಕಾರವನ್ನು ಹೊಂದಿದರೆ ಆ ಹುಳದಲ್ಲಿ ಒಂದು ವಿಶಿಷ್ಟ ರಸದ ರೂಪದಲ್ಲಿ ಅದು ವಿಕಾರವಾಗತ್ತೆ ಆಕಳು ತಿಂದ ಹುಲ್ಲು ಹಾಲಿನ ರೂಪದಲ್ಲಿ ವಿಕಾರವಾಗತ್ತೆ ಹೇಗೋ ಹಾಗೆ ಆ ಹುಳ ಅನ್ನ ಒಂದು ವಿಶಿಷ್ಟ ರಸದ ರೂಪದಲ್ಲಿ ವಿಕಾರವನ್ನು ಹೊಂದಿದೆ ಆ ರಕ್ತದ ರೂಪದಲ್ಲಿಯೂ ವಿಕಾರ ಹೊಂದಬಹುದು ಅದರಲ್ಲಿ ಆದರೆ ವಿಶೇಷವಾಗಿ ರಸದ ರೂಪದಲ್ಲಿ ಏನು ವಿಕಾರವಾಗಿರುತ್ತೆ ಆ ರಸವನ್ನು ತನ್ನ ಬಾಯಿಯಿಂದ ಹೊರಗೆ ಹಾಕಿ ಜಾಲವನ್ನು ನಿರ್ಮಾಣ ಮಾಡಿ ಮತ್ತೆ ನುಂಗಿ ಬಿಡಿತು ಕುಳ ಬೇರೆ ರಸ ಬೇರೆ ಆದರೆ ತನ್ನ ಇಚ್ಛೆಯಿಂದ ಅನಾಯಾಸವಾಗಿ ಅದರ ಸೃಷ್ಟಿಯನ್ನು ಮಾಡಿ ತಾನೆ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ತದೆ ದೇವರು ತನ್ನ ಉದರದಲ್ಲಿ ಹಾಕಿಕೊಂಡ ಪ್ರಕೃತಿ ತತ್ವವನ್ನೇ ಹೊರಗೆ ತೆಗೆದು ಅದರ ಮೂಲಕವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಕಾಲ ಬಂದಾಗ ಪುನಃ ಆ ಪ್ರಕೃತಿ ಪ್ರಾಕೃತವಾದ ಎಲ್ಲ ವಸ್ತುಗಳನ್ನು ಉದರದಲ್ಲಿ ಹಾಕಿಕೊಳ್ತಾನೆ ಹೊಟ್ಟೆಯಿಂದ ತೆಗೆದು ಹೊಟ್ಟೆಯಲ್ಲಿ ಹಾಕಿಕೊಳ್ತಾನೆ ಜಗತ್ತನ್ನು ಅನ್ನುವ ಅರ್ಥದಲ್ಲಿಯೂ ಈ ಜಡರ ಹುಳ ಉದಾಹರಣೆ ಹುಳವೇ ದಾರ ಅಲ್ಲ ಹುಳ ತಿಂದ ಅನ್ನ ದಾರವಾಗತ್ತೆ ಹಾಗೆ ದೇವರೇ ಜಗತ್ತಲ್ಲ ದೇವರು ಹೊಟ್ಟೆಯಲ್ಲಿ ಹಾಕಿಕೊಂಡ ಪ್ರಕೃತಿ ಮೊದಲಾದ ಜಡ ತತ್ವಗಳು ಜಗತ್ತಾಗ್ತವೆ ಹೊರತು ದೇವರೇ ಜಗತ್ತಾಗುವುದಿಲ್ಲ ಅನ್ನುವುದಕ್ಕೂ ಇದು ದೃಷ್ಟಾಂತ ಯಾವುದೇ ತರಹದ ಆಯಾಸವಿಲ್ಲದೆ ಅನಾಯಾಸವಾಗಿ ಕ್ರೀಡೆಯನ್ನು ಮಾಡುತ್ತಾ ಹೇಗೆ ಅದು ಸೃಷ್ಟಿಯನ್ನು ಮಾಡುತ್ತೋ ಹಾಗೆ ಅನಾಯಾಸವಾಗಿ ದೇವರು ಸೃಷ್ಟಿ ಮಾಡುತ್ತಾನೆ ಎನ್ನುವುದಕ್ಕೂ ಇದೇ ದೃಷ್ಟಾಂತ ಸೃಷ್ಟಿ ಮಾಡುವ ಒಬ್ಬ ಸಂಹಾರ ಮಾಡುವ ಮತ್ತೊಬ್ಬ ಅಲ್ಲ ಸೃಷ್ಟಿ ಮಾಡಿದ ದೇವರೇ ಸಂಹಾರ ಮಾಡ್ತಾನೆ ಅಂತ ತಿಳಿಸುವುದು ಮತ್ತೊಂದು ಅಭಿಪ್ರಾಯ ಈ ದೃಷ್ಟಾಂತದಲ್ಲಿದೆ ಅಂತ ಕಲಿತೆ ಅಂತೂ ಹುಳ ಮಾಡುವ ಸೃಷ್ಟಿ ಯಾವುದು ಅಂದರೆ ಆ ತರಹದ ತನ್ನ ರಸದಿಂದ ತಂತುಗಳ ಸೃಷ್ಟಿಯನ್ನು ಮಾಡ್ತದೆ ಆ ತರಹದ ದಾರಗಳನ್ನು ರಸದ ದಾರಗಳನ್ನು ಸೃಷ್ಟಿ ಮಾಡಿ ಮತ್ತೆ ಒಳಗೆ ಹಾಕಿಕೊಳ್ಳುತ್ತದೆ ಅನ್ನೋದಕ್ಕಾಗಿ ಬ್ರಹ್ಮನ ಸರಸ್ವತಿ ಭಾರತೀಯರ ಶೇಷಗರುಡಾದಿಗಳ ಸೃಷ್ಟಿಯನ್ನೆಲ್ಲ ಬಿಟ್ಟು ದೃಷ್ಟಾಂತದ ಅಷ್ಟಾಂತಿಕಗಳಲ್ಲಿ ಶಬ್ದಸಾಮ್ಯವಾದರೂ ಇರಲಿ ಎನ್ನುವ ದೃಷ್ಟಿಯಿಂದ ಸೂತ್ರನ ಸೃಷ್ಟಿಯನ್ನು ದೇವರು ಮಾಡ್ತಾನೆ ಅಂತ ಹೇಳಿದ್ದಾರೆ ಸೂತ್ರನ ಸೃಷ್ಟಿಯನ್ನು ಮಾಡಿ ಸೂತ್ರನನ್ನು ಒಳಗೆ ಹಾಕ್ತಾನೆ ಹೇಗೆ ಪೂರ್ಣನಾಭಿಸೂತ್ರ ಸೃಷ್ಟಿಯನ್ನು ಮಾಡಿ ಸೂತ್ರಗಳನ್ನು ಒಳಗೆ ಹಾಕಿಕೊಳ್ಳತ್ತಲ್ಲ ಅದಕ್ಕಾಗಿ ಹೀಗೆ ತಿಳ್ಕೊಂಬಿಟ್ರೆ ಯಾಕೆ ಉಳಿದೆಲ್ಲ ಸೃಷ್ಟಿಗಳನ್ನು ಹೇಳದೆ ಸೂತ್ರನ ಸೃಷ್ಟಿಯನ್ನು ಮಾತ್ರ ಇಲ್ಲಿ ಹೇಳಿದರು ಎಂಬ ಸಮಸ್ಯೆಯನ್ನು ಸುಸೂತ್ರವಾಗಿ ಬಗೆಹರಿಸ್ಬೋದು ಏನು ಸಮಸ್ಯೆ ಇಲ್ಲ ಯಥೋರ್ಣನಾಭಿ ಹೃದಯ ಊರ್ಣಾಂ ಸಂತತ್ಯ ವಕ್ರತಃ ತಯ ವಿಹೃತ್ಯ ಭೂಯಸ್ಥಾಂ ಗ್ರಸತ್ಯಂ ಮಹೇಶ್ವರ ಊರ್ಣನಾಭಿಯು ಹೃದಯತ್ ಆರಭ್ಯ ವಕ್ರತಃ ವಕ್ರಪರ್ಯಂತ ಹೃದಯದಿಂದ ಬಾಯಿಯವರೆಗೆ ಆ ರಸವನ್ನು ಹೊರಗೆ ತಗದು ಮತ್ತು ವಕ್ತಃ ಇನ್ನೊಮ್ಮೆ ವಕ್ರತಃ ತನ್ನ ಮುಖದಿಂದಲೇ ಬಹಿಹಿ ಸಂತತ್ಯ ಹೊರಗೆ ಅದನ್ನ ವಿಸ್ತಾರಗೊಳಿಸಿ ಸೃಷ್ಟಿ ಮಾಡಿ ತಯಾ ವಿಹೃತ್ಯ ಸ್ವಲ್ಪ ಹೊತ್ತು ಅದರಲ್ಲಿ ಆಟ ಭೂಯಸ್ಥಾಂಗ್ರಸತಿ ಮತ್ತು ಅದನ್ನು ಸ್ವೀಕಾರ ಮಾಡಿ ಪರಮಾತ್ಮನೂ ಹಾಗೆ ಸ್ವಯಂ ವಿಹಾರ ಇದೆಲ್ಲವೂ ಅವನಿಗೆ ವಿಹಾರ ಭೂಮಿ ಏಂ ಮಹೇಶ್ವರ ಇನ್ನೊಂದು ಹುಳ ದೀಪದ ಹುಳ ಜೇಡರ ಹುಳ ಅದರಂತೆ ಕುರುಡಿ ಕುಠಾರ ಅಂತ ಮತ್ತೊಂದು ಹುಳ ಅದನ್ನು ನೋಡಿದೆ ಅದನ್ನು ನೋಡಿದಾಗ ನಾನೇನು ಕಲಿತೆ ಅದನ್ನು ನೀನ್ ತಿಳ್ಕೊ ಯತ್ರೆ ಯತ್ರ ಮನೋದೇಹೀ ಧಾರಯೇತ್ ಸಕಲಂ ಧಿಯ ಸ್ನೇಹಾ ದ್ವೇಷಾಭಯದ್ವಾತಿ ತತ್ತರೂಪತಾಂ ಜೀವ ಯಾವ ವಿಷಯದಲ್ಲಿ ತನ್ನ ಮನಸ್ಸನ್ನು ವಿಶೇಷವಾಗಿ ಬುದ್ಧಿಪೂರ್ವಕವಾಗಿ ಸಕಲಂ ಮನಃ ಎಲ್ಲ ವೃತ್ತಿಗಳಿಂದ ಸಹಿತವಾದ ಮನಸ್ಸನ್ನು ಯಾವ ವಿಷಯದಲ್ಲಿ ಅವನಿಡುತ್ತಾನೋ ಆ ವಿಷಯದ ಸಾರೂಪ್ಯವನ್ನು ಹೊಂದುತ್ತಾನೆ ಸ್ನೇಹ ಸ್ನೇಹ ಸ್ನೇಹದಿಂದಾದರೂ ತಾನು ಮನಸ್ಸನ್ನು ಇಡಬಹುದು ದ್ವೇಷ ದ್ವೇಷ ಮೂಲಕವಾಗಿ ಭಯದಿಂದಾದರೂ ಆಗಬಹುದು ಯಾವುದೇ ರೀತಿ ಮನಸ್ಸನ್ನು ಇಟ್ಟರೂ ಕೂಡ ಯಾವ ವಿಷಯದಲ್ಲಿ ಇವನು ಮನಸ್ಸಿಟ್ಟಿರ್ತಾನೋ ಆ ವಿಷಯ ವಸ್ತು ಆ ವಿಷಯ ವಸ್ತುವಿಗೆ ಸಾಮ್ಯವನ್ನು ತಾನು ಪಡೀತಾನೆ ಅಂತ ಸಾಮಾನ್ಯವಾಗಿ ಒಂದು ಮೇಲ್ನೋಟದ ಅರ್ಥ ಇಲ್ಲಿ ಬರುವ ಪ್ರಶ್ನೆ ಒಂದು ಸಣ್ಣ ಪ್ರಶ್ನೆ ಮೊದಲನೆಯದು ಯಾರನ್ನು ದ್ವೇಷ ಮಾಡ್ತಾನೋ ಅವರಂತೆ ಆಗ್ತಾನೆ ಯಾವನನ್ನು ಪ್ರೀತಿಸ್ತಾನೆ ಅವನಂತೆ ಆಗ್ತಾನೆ ಇದೆರಡೂ ಸರಿ ಯಾಕೆಂದರೆ ಪ್ರೀತಿಗೆ ಒಂದು ವಿಷಯ ವಸ್ತು ಇರುತ್ತದೆ ದ್ವೇಷಕ್ಕೂ ಒಂದು ವಿಷಯ ವಸ್ತು ಇರ್ತದೆ ಭಯಕ್ಕೆ ವಿಷಯ ಅಂತಿಲ್ಲ ಭಯಕ್ಕೆ ಹೇತು ಇದೆ ಆದರೆ ವಿಷಯ ಇಲ್ಲ ಯಾಕೆ ಇವನು ವಿಷಯದಲ್ಲಿ ನಮಗೆ ಬಹಳ ಭಯ ಇದೆ ಕನ್ನಡದಲ್ಲಿ ಏನು ಬೇಕಾದಂತೀರಿ ನೀವು ಅದು ಬೇರೆ ವಿಷಯ ಆ ವಿಷಯದಲ್ಲಿ ಎನ್ನೋ ಮಾತಿಗೆ ಅರ್ಥ ಇಲ್ಲ ಯಾಕೆ ನೋಡಿ ಇವನನ್ನು ಪ್ರೀತಿಸುತ್ತೇನೆ ಇವನನ್ನು ದ್ವೇಷಿಸುತ್ತೇನೆ ಇವನನ್ನು ಬಯಸುತ್ತೇನೆ ಇಲ್ಲ ಭಯಕ್ಕೆ ವಿಷಯ ಇಲ್ಲ ಇವನಿಂದ ಭಯ ನನಗಿದೆ ಇವನನ್ನು ಏನು ಹೀಗಂದರೆ ಭಯ ಬರ್ತದಷ್ಟೇ ಯಾರಾದರೂ ಇವನನ್ನು ಬಯಸುತ್ತೇನೆ ಅಂದರೆ ಭಯ ಬಂದುಬಿಡ್ತದೆ ಆ ಗ್ರಾಮರಿಗೆ ಅರ್ಥ ಇಲ್ಲ ಹಾಗಾದರೆ ಭಯಕ್ಕೆ ಒಂದು ವಿಷಯ ಇಲ್ಲ ಕರ್ಮ ಇಲ್ಲ ಅದಕ್ಕೆ ಇವನೊಬ್ಬನಿಂದ ಭಯ ಬಂದಿದೆ ಅಂತನಬಹುದು ಭಯಕ್ಕೆ ಕಾರಣ ಇದೆ ಆದರೆ ಇಲ್ಲಿ ಮೂರನ್ನು ಸಮಾನವಾಗಿ ಹೇಳ್ತಾ ಇದ್ದಾರೆ ಯಾರ ಯಾರನ್ನು ನಾವು ಪ್ರೀತಿಸುತ್ತೇವೆ ಯಾರನ್ನು ದ್ವೇಷ ಮಾಡುತ್ತೇವೆ ಯಾರನ್ನು ಭಯ ಮಾಡುತ್ತೇವೆ ಅಂತಂದಾಗಿದೆ ಹಾಗಾದರೆ ಇದು ಹೇಗೆ ಅನ್ವಯ ಮಾಡಿಕೊಳ್ಳೋದು ಅಂತ ಒಂದು ಸಾಮಾನ್ಯವಾದ ಮೊದಲನೇ ಪ್ರಶ್ನೆ ಅದಕ್ಕೆ ಒಂದು ಉತ್ತರ ಶ್ರೀಮದಾಚಾರ್ಯರು ಮಾಡದಲ್ಲಿ ಹೇಳೋದು ಎರಡೇ ಹೇಳಿದ್ದಿಲ್ಲ ಮೂರಲ್ಲ ಭಯಾತ್ ಸ್ನೇಹಾತ್ ದ್ವೇಷಾತ್ ಭಯಪೂರ್ವಕವಾದ ಸ್ನೇಹ ಮತ್ತು ದ್ವೇಷ ಭಯ ಒಂದು ಬೇರೆ ದ್ವೇಷ ಒಂದು ಬೇರೆ ಸ್ನೇಹ ಒಂದು ಬೇರೆ ಅಂತ ಹೀಗೆ ಮೂರಲ್ಲ ಭಯಯುತವಾದ ಸ್ನೇಹವನ್ನು ಯಾರ ಬಗ್ಗೆ ಮಾಡ್ತಾನೋ ಅಥವಾ ದ್ವೇಷವನ್ನು ಯಾರ ಬಗ್ಗೆ ಮಾಡ್ತಾನೋ ಅಂತಹ ದ್ವೇಷ ವಿಷಯ ಪ್ರೀತಿ ವಿಷಯವಾದ ವಸ್ತುವಿನ ಸಾರೂಪ್ಯವನ್ನು ಹೊಂದುತ್ತಾನೆ ಅಂತ ಮೊದಲಿಗೆ ಗ್ರಾಮೆಟಿಕಲ್ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳು ನಂತರ ಇದರ ಬಗ್ಗೆ ಇನ್ನೊಂದು ಪ್ರಶ್ನೆ ಬರೋದೇನು ಅಂತಂದರೆ ದ್ವೇಷ ಮಾಡಿದಾಗ ಭಗವಂತನ ಸಾರೂಪ್ಯವನ್ನು ಹೊಂದೋದು ಅಂತಂದರೆ ಹೇಗೆ ಹಾಗಾದರೆ ದ್ವೇಷವನ್ನು ಮಾಡಿದರೂ ನಡೀತದೆ ಹೇಗೆ ಅನ್ನೋ ಪ್ರಶ್ನೆ ಬರ್ತದೆ ಅದರ ಬಗ್ಗೆ ಉತ್ತರವನ್ನು ಪ್ರಮೇಯದ ಬಗ್ಗೆ ಉತ್ತರವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ನೀಡಿದ್ದಾರೆ ಭಯದಪಿ ಹರಿಂಭಕ್ತ್ಯ ಚಿಂತೆಯ ತತ್ ಸ್ವರೂಪತಾಂ ಪೇಷಸ್ಕಾರಿವದಾತಿ ದ್ವಿಷನ್ ದ್ವೇಷಸ್ವರೂಪತಾಂ ಭಯಾದಪಿ ಹರಿಂಭಕ್ತ್ಯ ಚಿಂತಯನು ಭಯದಿಂದಾದರೂ ಅಡ್ಡಿ ಇಲ್ಲ ಭಕ್ತಿಪೂರ್ವಕವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇದ್ದರೆ ಆ ವ್ಯಕ್ತಿ ತತ್ ಸ್ವರೂಪತಾಂ ತತ್ ಸ್ವರೂಪತಾಂ ಆ ಭಗವಂತನ ಸಾರೂಪ್ಯವನ್ನು ಹೊಂದುತ್ತಾನೆ ಅಪಿಶಬ್ಧ ಯಾಕೆ ಭಯದಿಂದ ಮಾಡಿದರೂ ಅಡ್ಡಿ ಇಲ್ಲ ಭಕ್ತಿ ಇರಬೇಕು ಭಕ್ತಿಯಿಂದ ನೀವು ದೇವರ ಸ್ಮರಣೆ ಮಾಡಿದರೆ ದೇವರ ಸಾರೂಪ್ಯವನ್ನು ಹೊಂದ್ತೀರಿ ಭಯ ಇಲ್ಲದೆ ನೈಜವಾದ ಸಹಜವಾದ ಭಕ್ತಿಯಿಂದ ದೇವರ ಚಿಂತನವನ್ನು ಮಾಡಿದರೆ ದೇವರ ಸಾರೂಪ್ಯವನ್ನು ಹೊಂದತ್ತೆ ಹೊಂತೇವೆ ಅಂತೇನು ಹೇಳೋದು ಕಿಮು ಕೈಮುಕ್ ಸಿದ್ಧ ಅದನ್ನು ತೋರಿಸಲಿಕ್ಕೆ ಅಪಿಶಬ್ಧ ಅಂತ ಶ್ರೀನಿವಾಸ ತೀರ್ಥರಂತಾರೆ ನಾವು ಯಾವ ಸಾಲಿಗೆ ಸೇರೋರು ಅಂದ್ರೆ ನಾವೆಲ್ಲ ಭಯಯುತ ಭಕ್ತರೆ ಅಂತಂತಾರೆ ಶ್ರುತಿಸ್ಮೃತಿ ಮಮೈವಾಜ್ಞೆ ಇದ್ಯಾಧ್ಯಿಕ್ರಮೇ ಭಗವದ ಆಜ್ಞೋಲ್ಲಂಘನಮಿತಿ ಭಯಸದ್ಭಾವಾತ್ ಮನುಷ್ಯಾದ್ಯಾ ಸರ್ವೇಪಿ ಭಯಯುತ ಭಕ್ತಾ ಇವ ಅಂತ ಅಯ್ಯೋ ಈ ರೀತಿಯಾಗಿ ನಾವು ಆಚರಣೆ ಮಾಡದೇ ಇದ್ದರೆ ಶ ವೇದಗಳ ಶಾಸ್ತ್ರಗಳ ಉಲ್ಲಂಘನವಾಗ್ತದೆ ನರಕವಾಗ್ತದೆ ಮಹಾ ಅನರ್ಥ ಹೇಳಿದ್ದಾರೆ ಹೀಗೆಲ್ಲ ಮಾಡಬಾರದಂತೆ ಅಂಥ ಗಾಬರಿ ಹೀಗೆ ಮಾಡಿದರೆ ಇಷ್ಟು ದಿವಸ ನರಕ ಆಗ್ತದೆ ವರ್ಷ ನರಕ ಇಪ್ಪತ್ತು ವರ್ಷ ಲಕ್ಷ ಕೋಟಿ ಅಥವಾ ಜನ್ಮಾಂತರದಲ್ಲಿ ಕುರುಡನಾಗ್ತಾನೆ ಕಿರುಡನಾಗ್ತಾನೆ ಏ ಬೈಬೇಡಪ್ಪ ಇನ್ನೊಬ್ಬರು ನೋಡಿ ನಗಬೇಡ ಮುಂದಿನ ಜನ್ಮದಾಗ ಹುಚ್ಚಾಗಿ ಹುಟ್ಟುತ್ತಿದೆ ಓಹೋ ಮುಂದಿನ ಜನ್ಮದಲ್ಲಿ ಹುಚ್ಚ ಆಗಬಾರದು ಅದಕ್ಕೆ ನಾನೇ ಇನ್ನೊಬ್ಬರು ನೋಡಿ ನಗಬಾರದು ಇದು ನಮ್ಮ ಪ್ರವೃತ್ತಿ ಭಯಯುತರು ನಾವೆಲ್ಲ ಮಹಾತ್ಮರಿಗೆ ಹೀಗಿರೋದಿಲ್ಲ ಅವರಿಗೆಲ್ಲ ಭಯ ಭಯದಿಂದ ಮಾಡೋದಲ್ಲ ಅವರ ಸಹಜವಾದ ಗುಣನೇ ದೇವರಲ್ಲಿ ಭಕ್ತಿ ಮಾಡೋದು ಕೆಟ್ಟ ಕೆಲಸ ಮಾಡದೇ ಇರೋದು ಇದು ಅವರ ಸಹಜ ಗುಣ ಯಾವುದೋ ಒಂದು ಭಯದಿಂದ ಮಾಡ್ತಾರೆ ಅಂತಲ್ಲ ಹಾಗಾದರೆ ಭಯಯುತವಾಗಿರುವಂತಹ ಭಕ್ತಿ ಇದು ಮನುಷ್ಯಾದಿಗಳಿಗೆ ಉಂಟು ಅಷ್ಟಿದ್ರೂ ತಪ್ಪಿಲ್ಲ ಭಕ್ತಿಯಂತೂ ಮಾಡ್ತಾರಲ್ಲ ಭಕ್ತಿ ಮಾಡ್ತಾರೆ ಎನ್ನುವುದಕ್ಕೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದವರಿಗೆ ಪರಮಾತ್ಮನ ಸಾರೂಪ್ಯ ಸಾರೂಪ್ಯ ಅಂದರೆ ಪೂರ್ಣವಾದ ಸಾಮ್ಯ ಬಂದು ಅಂತ ಅರ್ಥ ಅಲ್ಲ ಭಗವಂತನ ಅತ್ಯಲ್ಪ ಸಾದೃಶ್ಯ ಪರಮಾತ್ಮನಲ್ಲಿಯೂ ಜ್ಞಾನ ಇದೆ ಆನಂದಾದಿ ಗುಣಗಳಿವೆ ಇವನ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನಾನಂದಾದಿ ಗುಣಗಳು ಇವನಲ್ಲಿಯೂ ಇದ್ದೇ ಇವೆ ಅನಾದಿ ಅವುಗಳ ಅಭಿವ್ಯಕ್ತಿಯಾಗತ್ತೆ ಇಷ್ಟೇ ಅರ್ಥ ಪರಮಾತ್ಮನಲ್ಲಿ ಭಕ್ತಿ ಮಾಡಿದ ವ್ಯಕ್ತಿಗೆ ಭಯದಿಂದಾದರೂ ಸರಿ ಸಹಜವಾಗಿಯಾದರೂ ಸರಿ ಭಕ್ತಿಯನ್ನ ಯಾವ ದೇವರ ವಿಷಯದಲ್ಲಿ ಮಾಡಿದ್ದಾನೋ ಆ ದೇವರಲ್ಲಿ ಇರುವ ಗುಣಗಳ ಕಿಂಚಿತ್ ಸಾಮ್ಯ ಇವನಿಗೆ ಬರುತ್ತೆ ಇಷ್ಟೆ ದ್ವಿಷನ್ ದ್ವೇಷ ಸ್ವರೂಪತಾಂ ದ್ವೇಷ ಮಾಡಿದರೆ ಏನಾಗತ್ತೆ ದ್ವೇಷ ಮಾಡಿದರೂ ಸಾರೂಪ್ಯ ಬರುತ್ತೆ ಅಯ್ಯೋ ದ್ವೇಷ ಮಾಡಿದರೂ ಸಾರೂಪ್ಯ ಬರ್ತದೆ ಅಂದರೆ ನಾವು ದ್ವೇಷ ಮಾಡಿಬಿಡೋಣ ಮಾಡಿ ಸಾರೂಪ್ಯ ಬರ್ತದೆ ಯಾವ ಸಾರೂಪ್ಯ ಬರ್ತದೆ ಏನೂ ಅಂತ ಉಪಾಸನೆ ಮಾಡಿರ್ತಾನೋ ಅದರ ಸಾರೂಪ್ಯ ಬರ್ತದೆ ಅಷ್ಟೇ ಭಕ್ತಿ ಮಾಡೋದು ಅಂದರೆ ಏನು ದೇವರ ಮಾಹಾತ್ಮ್ಯವನ್ನು ತಿಳಿದುಕೊಂಡು ಪ್ರೀತಿ ಮಾಡೋದು ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ದೇವರಲ್ಲಿ ಜ್ಞಾನಾನಂದಾದಿ ಗುಣಗಳಿವೆ ಅಂತ ತಿಳಿದು ಪ್ರೀತಿ ಮಾಡುವುದು ಭಕ್ತಿ ಹಾಗೆ ಭಕ್ತಿ ಮಾಡಿದ್ದಕ್ಕೆ ದೇವರ ಸಾರೂಪ್ಯ ಬರ್ತದೆ ಅಂದರೆ ಏನೂ ಅಂತ ಭಾವನೆಯನ್ನು ದೇವರ ಬಗ್ಗೆ ಮಾಡಿದ್ದ ಜ್ಞಾನಾನಂದಾದಿ ಗುಣಪೂರ್ಣನಾಗಿದ್ದಾನೆ ದೇವರು ಅಂತ ತಿಳಿದು ಪ್ರೇಮ ಮಾಡಿದ್ದ ಹಾಗಾದರೆ ಇವನ ಭಾವನೆಯಲ್ಲಿ ಯಾವ ಗುಣಗಳು ತೋರಿವೆ ಜ್ಞಾನಾನಂದಾದಿ ಗುಣಗಳು ಆ ಗುಣಗಳು ಇವನಲ್ಲಿ ಬರುತ್ತೆ ಸಾಮ್ಯ ಬರುತ್ತೆ ಅಂದರೆ ಯಾವ ಗುಣಗಳನ್ನು ದೇವರಲ್ಲಿ ಇವನು ಚಿಂತನೆ ಮಾಡಿದ್ದ ಆ ಗುಣಗಳು ಇವನಿಗೆ ಯೋಗ್ಯವಾದ ರೀತಿಯಲ್ಲಿ ಯೋಗ್ಯವಾದ ಮಟ್ಟದಲ್ಲಿ ಬರುತ್ತದೆ ದ್ವೇಷ ಮಾಡುವುದು ಅಂದರೆ ಏನು ಅವನಿಗೇನು ಬರ್ತದೆ ದಡ್ಡ ಇದು ತಾನೇ ದ್ವೇಷದ ಪರಿಣಾಮ ಒಳ್ಳೆ ಬುದ್ಧಿವಂತ ಇರಬಹುದು ಜ್ಞಾನಿ ಇರ್ಬೋದು ಅವನನ್ನು ನೋಡಿ ನಾವೇನು ಮಾಡ್ತೇವೆ ಅವನ ಮೇಲೆ ದ್ವೇಷ ಇದ್ದರೆ ಅವನಿಗೇನು ಬರೋದಿಲ್ಲ ಹಸಿ ದಡ್ಡ ಮಹಾಕ್ರೂರಿ ಮಹಾಜಿಪುಣ ಅವನ ಬೇಕಾದಷ್ಟು ಔದಾರ್ಯ ಇರುತ್ತದೆ ಅವನಲ್ಲಿ ಜ್ಞಾನ ಇರುತ್ತದೆ ಆದರೆ ನಾವು ಹಾಗೆ ಭಾವನೆ ಮಾಡಿಕೊಳ್ಳೋದು ತಯಾರಾಗೋದಿಲ್ಲ ಅವನ ಮಹಾಜಿಪುಣ ದುಷ್ಟ ಕ್ರೂರ ದಡ್ಡ ಏನೇನೋ ಅಂತ ಅವನ ಬಗ್ಗೆ ನಾವು ಭಾವನೆ ಮಾಡಿಕೊಳ್ತೇವೆ ಇದೇ ದ್ವೇಷ ಹಾಗಾದರೆ ದೇವರಲ್ಲಿ ದ್ವೇಷ ಮಾಡುವುದು ಅಂದರೆ ಏನು ಸುಖರೂಪನಾದ ಭಗವಂತನನ್ನು ದುಃಖರೂಪ ಅಂತ ತಿಳಿಯೋದು ಅನಂತ ಸುಖ ಇರುವ ದೇವರನ್ನು ದುಃಖಿ ಅಂತ ತಿಳಿಯೋದು ಇದೇ ದ್ವೇಷ ಔದಾರಿ ಇರುವ ದೇವರನ್ನು ಜಿಪುಣ ಅಂತ ತಿಳಿಯೋದು ಜ್ಞಾನ ಇರುವ ದೇವರಿಗೆ ಯಥಾರ್ಥ ಜ್ಞಾನ ಇರುವ ದೇವರನ್ನು ಮಿಥ್ಯಾಜ್ಞಾನಿ ಅಂತ ತಿಳಿದುಕೊಳ್ಳೋದು ಇದು ದ್ವೇಷ ಹೀಗೆ ಮಾಡಿದರೆ ಏನಾಗುತ್ತೆ ಸಾರೂಪ್ಯ ಬರ್ತದೆ ಸಾರೂಪ್ಯ ಬರೋದು ಅಂದರೆ ಏನಿದೆ ದೇವರಲ್ಲಿಂತೂ ನೀವು ಭಾವನೆ ಮಾಡಿಕೊಂಡಿದ್ದೀರೋ ಅದು ನಿಮ್ಮಲ್ಲಿ ಬರ್ತದೆ ಅಂತ ಅರ್ಥ ನಿಮ್ಮಲ್ಲಿಯೂ ದುಃಖ ಬರ್ತದೆ ನಿಮ್ಮಲ್ಲಿಯೂ ಮಿಥಾ ಜ್ಞಾನ ಬರ್ತದೆ ಅವನಲ್ಲೇನಿಲ್ಲ ನೀವು ತಪ್ಪು ತಿಳಿದಿದ್ದೀರಿ ಆದರೂ ತಿಳಿದದ್ದಂತೂ ನಿಜ ಏನೂ ಅಂತ ತಿಳಿತೀರೋ ಅದು ನೀವಾಗ್ತೀರಿ ಅಷ್ಟೆ ಈ ಅರ್ಥದಲ್ಲಿ ದ್ವೇಷದಿಂದ ಸಾರೂಪ್ಯ ಹೇಳಿದ್ದಾರೆ ಹೊರತು ದ್ವೇಷ ಮಾಡಿದರೂ ಸಾರೂಪ್ಯ ಬರ್ತದೆ ಅಂದರೆ ಭಗವಂತನಂತೆ ನಾವು ಜ್ಞಾನಾನಂದಾದಿ ಗುಣಗಳಿಂದ ವಿಶಿಷ್ಟರಾಗಿ ಚತುರ್ಬಾಹುಗಳಾಗಿ ಆನಂದದಿಂದ ಇರ್ತೇವೆ ಅಂತ ತಿಳ್ಕೋಬೇಡಿ ಸಾರೂಪ್ಯ ಬರ್ತದೆ ಆದರೆ ಯಾವ ರೀತಿಯಾಗಿ ಅವನನ್ನು ತಿಳಿದಿರ್ತೀರೋ ಆ ರೀತಿಯಾಗಿ ನಿಮಗೆ ದೇವರು ಸಾಮ್ಯವನ್ನು ಕೊಡ್ತಾನೆ ದ್ವಿಷನ್ ದ್ವೇಷ ಸ್ವರೂಪತ ಅದಕ್ಕೆ ದ್ವೇಷ ಅನ್ನುವ ಶಬ್ದದ ಅರ್ಥ ಏನು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಸುಖರೂಪಸ್ಥೆ ಹಿ ದ್ವೇಷ ದುಃಖರೂಪ ಇತಿರಿಯತೆ ಸುಖರೂಪ ಹರೆಹೇ ದ್ವೇಷೋ ನಮ್ಮ ದುಃಖರೂಪ ಇತಿ ಭ ಅಂತ ಇಟ್ಕೋಬೇಕು ಸುಖರೂಪ ದ್ವೇಷ ದುಃಖರೂಪ ಇತಿ ಭಾವನ ದ್ವೇಷ ಇತಿ ಹೀರಿಯತೆ ಸುಖರೂಪನಾದ ಭಗವಂತನ ದ್ವೇಷ ಮಾಡುವುದು ಅಂದರೆ ಏನು ಅಂದರೆ ದುಃಖರೂಪ ಅಂತ ಭಾವನೆ ಮಾಡಿಕೊಳ್ಳುವುದೇ ದ್ವೇಷ ಬೇರೆ ಏನಲ್ಲ ಇದು ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಹೇಳೋದು ಸುಖ ಅಂತ ಇಟ್ಕೊಂಡ್ರೆ ಹೀಗೆ ಹೀಗೇಂತೇನಲ್ಲ ಒಟ್ಟು ಪರಿಷ್ಕಾರ ಹೇಳುವದಾದರೆ ಶ್ರೀನಿವಾಸ ತೀರ್ಥರಂತಾರೆ ವಸ್ತು ವಸ್ತುಸ್ವರೂಪಂ ತದಪೇಕ್ಷೆಯ ಅನ್ಯಥಾಕಾರ ಭಾವನಾ ದ್ವೇಷ ವಸ್ತುವಿನ ಸ್ವರೂಪ ಹೇಗಿದೆ ಅದಕ್ಕೆ ವಿಪರೀತವಾಗಿ ಭಾವನೆ ಮಾಡಿಕೊಳ್ಳುವುದೇ ದ್ವೇಷ ಅಷ್ಟೆ ಮುಗಿದು ಸುಖ ಇದ್ದಾಗ ದುಃಖ ಅನ್ನೋದು ಅತ್ಯಂತ ಪ್ರೇಮವನ್ನು ಮಾಡುವ ದಯಾಳುವಾದ ಸ್ವಭಾವ ಇದ್ದವನನ್ನು ಕ್ರೂರ ಅಂತ ತಿಳಿದುಕೊಳ್ಳೋದು ಇದೆಲ್ಲವೂ ದ್ವೇಷವೇ ಹಾಗಾದರೆ ಯಾವ ರೀತಿಯ ಭಾವನೆಯನ್ನು ನಾವು ಮಾಡಿಕೊಂಡಿರ್ತೇವೋ ತಾದೃಶ ಭಾವನಾ ವಿಷಯ ಅನ್ಯಥಾಕಾರವನ್ನು ನಾವು ಪಡಿತೇವೆ ಸುಖರೂಪಿಯಾದ ಭಗವಂತನನ್ನು ದುಃಖರೂಪ ಅಂತ ಭಾವನೆ ಮಾಡಿಕೊಂಡಿದ್ದೇವಲ್ಲ ಭಾವನೆಯಲ್ಲಿ ತೋರಿದ ಸುಳ್ಳು ಆಕಾರ ಯಾವುದು ಅಂದರೆ ಅದು ದುಃಖರೂಪತ್ವ ಅನ್ಯಥಾಕಾರ ಅದನ್ನೇ ನಾವು ಪಡೆಯೋದು ಸಾಮ್ಯ ಪಡೆಯೋದು ಅಂದರೆ ನಮ್ಮ ಭಾವನೆಯಲ್ಲಿ ತೋರಿದ್ದನ್ನು ನಾವು ಪಡಿತೇವೆ ಭಾವನೆಯಲ್ಲಿ ಸುಖ ತೋರಿದರೆ ಸುಖವನ್ನೇ ಪಡಿತೇವೆ ಭಕ್ತಿ ಇದ್ದಾಗ ಸುಖ ತೋರಿತದೆ ಸುಖವನ್ನು ಪಡಿತೇ ದ್ವೇಷ ಇದ್ದಾಗ ದುಃಖ ತೋರುತ್ತದೆ ದುಃಖವನ್ನೇ ಪಡಿತೇವೆ ಎಷ್ಟು ಸುಂದರವಾಗಿ ಅರ್ಥ ಹೇಳಿದ್ದಾರೆ ನೋಡಿ ಇಲ್ಲದೇ ಇದ್ರೆ ಏನಾಗುತ್ತೆ ದೇವರಲ್ಲಿ ದ್ವೇಷ ಮಾಡಿದರೂ ನಮಗೆ ದೇವರ ಸಾರೂಪ್ಯ ಬರುತ್ತದೆ ಅಂದರೆ ದ್ವೇಷ ಇದು ಬಹಳ ಸುಲಭ ಭಕ್ತಿ ಮಾಡೋದು ಕಷ್ಟ ಆದರೆ ಭಗವಂತನಲ್ಲಿ ದ್ವೇಷವನ್ನು ಮಾಡಿದರೆ ನಮಗೆ ಬೇಕಾದ ಸ್ವಾರೂಪ್ಯ ನಮಗೆ ಸಿಗತ್ತೆ ಎಂದು ತಿಳಿಯಬೇಡಿ ನಮಗೆ ಬೇಡಾದ ಅನಿಷ್ಟವಾದ ದುಃಖರೂಪತ್ವ ನಮಗೆ ಲಭಿಸೀತು ಅಂಧಂತಮಸ್ಸಾದೀತು ಎಂದಿಗೂ ಅಂತಹ ದ್ವೇಷವನ್ನು ಮಾಡಬಾರದು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಇದಕ್ಕೆ ಒಂದು ಉದಾಹರಣವನ್ನು ತಸ್ಮತ್ ದುಃಖ ಸದಾ ಯಾತಿ ಇದರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ನೃಸಿಂಹದ್ವೇಷತುಖಕ್ಷೋ ರುಪೇಣ ರಾವಣ ಅಗಾತ್ ಚಮವಿಷಾತ್ ಶಿಶುಪಾಲ ತ್ಥವ ಚ ತೋ ಭಕ್ತ ಪರಂ ಯಾತಃ ೇಷರುಸ್ತ್ವಥೋ ಗತಿ ನರಸಿಂಹದೇವರ ಅವತಾರದಲ್ಲಿ ಹಿರಣ್ಯಕಶಪು ಹಿರಣ್ಯಕ್ಷ ಆ ನರಸಿಂಹದೇವರನ್ನ ೇಷ ಮಾಡಿದ ಹಿರಣ್ಯಕಶಪು ಹಿರಣ್ಯಾಕ್ಷರಲ್ಲಿ ಇರುವಂತಹ ಅಸುರರು ನಿಜವಾಗಿ ದ್ವೇಷ ಮಾಡಿದರು ಸ್ವಾಭಾವಿಕವಾಗಿ ಒಳಗಿರುವ ಜಯ ವಿಜಯರು ಸ್ವಾಭಾವಿಕ ದ್ವೇಷ ಮಾಡಲಿಲ್ಲ ಸಹವಾಸ ದೋಷದಿಂದ ಅವರು ದ್ವೇಷವನ್ನು ಮಾಡಿರಬಹುದು ಕಿಂಚಿತ್ ಅದು ಅಲ್ಪ ಆದರೆ ಸಹಜವಾದ ಭಕ್ತಿಯೇ ಅವರಲ್ಲಿ ಇದ್ದದ್ದು ವಿಶೇಷ ಆದರೂ ಆ ಹಸುರರು ಸ್ವಾಭಾವಿಕ ದ್ವೇಷ ಮಾಡಿದ್ದಕ್ಕೆ ಇವರು ಸಹವಾಸ ಮೂಲಕ ದ್ವೇಷ ಮಾಡಿದ್ದಕ್ಕೆ ಆದದ್ದೇನು ಅಂದರೆ ಅವರಿಗೆ ರಾಕ್ಷಸ ಜನ್ಮ ಬಂತು ರಾವಣ ಕುಂಭರ ಕರ್ಣರಾಗಿ ಹುಟ್ಟಿದರು ಯಾಕೆ ಆ ನರಸಿಂಹದೇವರನ್ನು ಏನೋ ಒಂದು ಭಯಾನಕ ರಾಕ್ಷಸ ಅನ್ನುವ ರೀತಿಯಲ್ಲಿ ಅವರು ತಿಳಿದ್ರು ದೇವರ ರಾಕ್ಷಸನ ಅಲ್ಲ ದೇವನಾದ ನರಸಿಂಹನನ್ನು ರಾಕ್ಷಸ ಅಂತ ತಪ್ಪು ತಿಳಿದರು ಇದೇ ದ್ವೇಷ ಯಾರು ಏನಾಗಿದ್ದಾರೆ ಅವರನ್ನು ಹಾಗೆ ತಿಳಿಯದೆ ಮತ್ತೊಂದಾಗಿ ನಿಕೃಷ್ಟವಾಗಿ ತಿಳಿಯುವುದೇ ದ್ವೇಷ ದೇವನಾದ ನರಸಿಂಹನನ್ನು ದೇವೋತ್ತಮನಾದ ನರಸಿಂಹನನ್ನು ರಾಕ್ಷಸ ಅಂತ ತಪ್ಪು ಭಾವನೆ ಮಾಡಿಕೊಂಡ್ರಲ್ಲ ಹಾಗಾದರೆ ಏನು ಅಂತ ಭಾವನೆ ಮಾಡಿಕೊಂಡ್ರು ರಾಕ್ಷಸ ಅಂತ ಭಾವನೆ ಮಾಡಿಕೊಂಡ್ರು ದ್ವೇಷದಲ್ಲಿ ತೋರಿದ ಆಕಾರ ಯಾವುದು ರಾಕ್ಷಸನ ಆಕಾರ ಅವರ ರಾಕ್ಷಸನ ಹಾಗೆ ಸುಖರೂಪಿಯಾದ ಭಗವಂತನ ದುಃಖರೂಪಿ ಅಂತ ತಿಳಿದರೆ ನಿಮಗೂ ದುಃಖಿ ಆಗುವ ಪ್ರಸಂಗ ಬರುತ್ತೆ ನೋಡಿಕೊಳ್ಳಿ ಅಂತ ಉದಾಹರಣೆ ಕೊಟ್ಟರು ಅದರಂತೆ ರಾವಣ ಕುಂಭಕರ್ಣರಾದಾಗ ಏನು ಅಂತೇಳಿದ್ರು ಇವನೊಬ್ಬ ರಾಜಕುಮಾರ ಅಯೋಧ್ಯಪತಿ ದಶರಥ ಅವನ ಮಕ್ಕ ಮಕ್ಕಳು ರಾಮಲಕ್ಷ್ಮಣರು ಅನ್ನೋದಕ್ಕಾಗಿ ಇವರನ್ನು ಸಾಮಾನ್ಯ ರಾಜಕುಮಾರರು ಅಂತ ಇಷ್ಟೇ ತಿಳಿದದ್ದಕ್ಕಾಗಿ ಸರ್ವೋತ್ತಮನಾದ ಹರಿಯನ್ನು ಸರ್ವೋತ್ತಮ ಅಂತ ತಿಳಿದು ಸ್ನೇಹವನ್ನು ಮಾಡಿ ಭಕ್ತಿಯನ್ನು ಮಾಡಿದ್ದರೆ ಇವನಿಗೆ ಸಿಗಬೇಕಾದ ನಿಜವಾದ ಸಾರೂಪ್ಯ ಸಿಕ್ತಿತ್ತು ಆದರೆ ಅದು ಸಿಗಲಿಲ್ಲ ಶಿಶುಪಾಲದಂತವಕ್ರರಾಗಿ ರಾಜಕುಮಾರರಾಗಿ ಹುಟ್ಟಿದರು ಆಗ ಮಾತ್ರ ಸಹವಾಸ ಮೂಲಕವಾದ ದ್ವೇಷವನ್ನು ಸ್ವಲ್ಪ ದಿನ ಜಯ ವಿಜಯರು ಮಾಡಿದರು ಆ ದ್ವೇಷಿಯಾದ ಅಸುರ ಯಾವಾಗ ಭಗವಂತನ ಚಕ್ರದಿಂದ ಹತನಾಗಿ ಹೋದ ಆಗ ಇವನ ನೈಜವಾದ ಭಕ್ತಿ ಉದ್ರಿಕ್ತವಾಯಿತು ಆಗ ದೇವರನ್ನು ಗುಣಪರಿಪೂರ್ಣ ದೋಷದೂರ ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಜ್ಞಾನಾನಂದಾದಿ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣಾಂತನೇ ಶಿಶುಪಾಲ ಅರ್ಥಾತ್ ಶಿಶುಪಾಲನೊಳಗಿರುವಂತಹ ಜಯ ಉಪಾಸನೆ ಮಾಡಿದ ಉಪಾಸನೆ ಮಾಡಿದ್ದಕ್ಕೆ ಅವನ ಯೋಗ್ಯತೆಗೆ ತಕ್ಕಂತೆ ಜ್ಞಾನಾನಂದಾದಿ ಗುಣಗಳಿಂದಲೇ ಸಾಮ್ಯವನ್ನು ಪಡೆದು ಅವನು ಮೂಲ ರೂಪಕ್ಕೆ ಸೇರಿದ ಜಯ ವಿಜಯನಾಗಿ ಭಗವಂತನ ಸಾಮ್ಯವನ್ನು ಹೊಂದಿಬಿಟ್ಟ ನೋಡಿ ಹಾಗಾದರೆ ರಾಕ್ಷಸ ಅಂತ ತಿಳಿದಾಗ ರಾಕ್ಷಸನಾದ ರಾಜಪುತ್ರ ಅಂತ ತಿಳಿದರೆ ರಾಜಪುತ್ರನಾದ ಸರ್ವೋತ್ತಮನಾದ ಜ್ಞಾನಾನಂದಾದಿ ಗುಣಪೂರ್ಣನಾದ ಭಗವಂತ ಅಂತ ತಿಳಿದಾಗ ತನ್ನ ಯೋಗ್ಯತೆಗೆ ತಕ್ಕಾಗಿ ಜ್ಞಾನಾನಂದಾದಿ ಸಾಮ್ಯವನ್ನು ಪಡೆದು ಅವನು ಜಯ ವಿಜಯರ ಮೂಲ ರೂಪದಲ್ಲಿ ಸೇರಿಕೊಂಡ ಶಿಶುಪಾಲ ಮತ್ತು ದಂತವಕ್ರರು ಇದರಿಂದ ತಿಳಿದು ಬರುತ್ತೆ ದೇವರನ್ನು ಎಂದಿಗೂ ತಪ್ಪಾಗಿ ತಿಳಿಯಬಾರದು ತಪ್ಪಾಗಿ ತಿಳಿಯುವುದೇ ದ್ವೇಷ ಇಲ್ಲಿ ದ್ವೇಷ ಎಂಬ ಶಬ್ದಕ್ಕೆ ವಿವಕ್ಷ ಕ್ರೋಧೋ ದ್ವೇಷ ಅಲ್ಲ ಅನ್ಯಥಾ ಭಾವನೆಯ ದ್ವೇಷ ತಸ್ಮಾತ್ ಸರ್ವಗುಣೋದ್ರೇಕಿ ವಿದ್ವೇಷಾತ್ ಸರ್ವದೋಷವಾನ್ ಸರ್ವಗುಣೋದ್ರಿಕ್ತನಾದ ಭಗವಂತನನ್ನು ದ್ವೇಷ ಮಾಡಿದರೆ ಸರ್ವ ದೋಷಗಳು ನಿಮ್ಮಲ್ಲಿ ಬಂದುಬಿಡುತ್ತೆ ಗೊತ್ತಾಯ್ತಾ ಕಲಿ ಸರ್ವಗುಣೋದ್ರಿಕ್ತನಾದ ಭಗವಂತನನ್ನು ದ್ವೇಷ ಮಾಡ್ತಾನೆ ಅಂದರೆ ಎಲ್ಲ ಗುಣಗಳಿಗೆ ವಿಪರೀತವಾಗಿ ದೇವರಲ್ಲಿ ತಿಳಿತಾನೆ ಹೀಗಾಗಿ ಅವನಿಗೆ ಯಾವಾಗಲೂ ದೋಷಗಳೇ ಕಲಿಗೆ ಭವೇದಿತಿ ಸ್ವರೂಪತ್ವ ದ್ವೇಷಾದೇ ಪುರುಷ ಸಹಿ ಇತಿ ಭಾಗವತ ತಂತ್ರೇ ಭಾಗವತ ತಂತ್ರದಲ್ಲಿ ಮಾತ್ರ ಅಲ್ಲ ಉಪನಿಷತ್ತು ಹೇಳುತ್ತದೆ ತಂ ಯಥಾ ಯಥ ಉಪಾಸತೆ ತದೇ ಬವತಿ ದೇವರನ್ನು ನಾವು ಹೇಗೆ ಉಪಾಸನೆ ಮಾಡುತ್ತೇವೋ ಹಾಗೆ ದೇವರು ನಮ್ಮನ್ನು ಮಾಡ್ತಾನೆ ಅದಕ್ಕಾಗಿ ದೇವರನ್ನು ಗುಣಪೂರ್ಣ ಉಪಾಸನೆ ಮಾಡಬೇಕು ಇನ್ನೊಂದು ಉದಾಹರಣೆ ಉಪನಿಷತ್ತಿನಲ್ಲಿಯೇ ಇದೆ ತಂ ಭೂತಿರಿ ದೇವಾ ಉಪಾಸಂಚಕ್ರಿರೇ ದೇವೂವು ತಸ್ಮಾಪ್ಯೇತರ್ ಸುಪ್ತ ಭೂರ್ಭೂರಿ ಪ್ರಶ್ವಸತಿ ಅಭೂ ಇಸುರ ದೇಹ ಪರಾಭೂವು ಚ ಇತರೆಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ವಾಯುದೇವರು ದೇವತೆಗಳು ಭಗವಂತನನ್ನು ಐಶ್ವರ್ಯಾದಿ ಗುಣಗಳಿಂದ ಐಶ್ವರ್ಯ ಜ್ಞಾನಾದಿ ಅನಂತ ಗುಣಗಳಿಂದ ಪೂರ್ಣ ಭೂತಿ ಐಶ್ವರ್ಯಾದಿ ಗುಣಗಳಿಂದ ಉದ್ರಿಕ್ತನಾಗಿದ್ದಾನೆ ಪರಮಾತ್ಮ ಅಂತ ಉಪಾಸನೆ ಮಾಡಿದರು ಅನ್ನೋದಕ್ಕಾಗಿ ಅವರು ಐಶ್ವರ್ಯಾದಿ ಗುಣಗಳನ್ನು ಪಡೆದು ಜಗನ್ನಿಯಾಮಕರಾಗಿ ತತ್ವಾಭಿಮಾನಿಗಳಾಗಿ ಆನಂದವನ್ನು ಅನುಭವಿಸ್ತಾ ಸುಖವಾಗಿದ್ದಾರೆ ಏನಿಲ್ಲ ಅವರಿಗೆ ಕಷ್ಟ ಮುಂದೆ ಮುಕ್ತರೇ ಆಗ್ತಾರೆ ಪ್ರಶ್ನೆಯೇ ಇಲ್ಲ ಈಗಲೂ ಸುಖವಾಗಿದ್ದಾರೆ ಮುಂದೂ ಸುಖವಾನವನ್ನು ಅನುಭವಿಸಿತು ಆದರೆ ಅಸುರರು ಮಾತ್ರ ಪರಮಾತ್ಮನನ್ನು ಅಭೂತಿ ಇಂತೂ ಉಪಾಸನೆ ಮಾಡಿದರು ಐಶ್ವರ್ಯಾದಿ ಗುಣಗಳಿಂದ ರಹಿತನಾಗಿದ್ದಾನೆ ಐಶ್ವರ್ಯಾದಿಗಳಿಗೆ ವಿಪರೀತವಾದ ದುರ್ಗುಣ ದೋಷಗಳಿಂದ ಯುಕ್ತನಾಗಿದ್ದಾನೆ ಅಂತ ದೇವರನ್ನು ಉಪಾಸನೆ ಮಾಡಿದ್ದಕ್ಕೆ ಅವರೆಲ್ಲರೂ ಪರಾಭೂತರಾಗಿದ್ದಾರೆ ಸೋತಿದ್ದಾರೆ ಐಶ್ವರ್ಯಾದಿ ಗುಣಗಳಿಂದ ರಹಿತರಾಗಿದ್ದಾರೆ ಅಂತ ತಾತ್ಪರ್ಯ ಪರಾಭವ ಅಂದರೆ ಯಾವ ಐಶ್ವರ್ಯಾದಿ ಗುಣಗಳನ್ನು ಆನಂದಾದಿ ಗುಣಗಳನ್ನು ಅನುಭವಿಸಬೇಕಾಗಿತ್ತೋ ಅದನ್ನು ಅನುಭವಿಸದೆ ಆನಂದಾದಿ ಗುಣಗಳಿಂದ ಹೀನರಾಗಿ ಅವರು ದುಃಖವನ್ನು ಅನುಭವಿಸ್ತಾರೆ ಹಾಗಾದರೆ ದೇವರನ್ನು ಐಶ್ವರ್ಯಾದಿ ಗುಣಗಳಿಂದ ಜ್ಞಾನಾನಂದಾದಿ ಗುಣಗಳಿಂದ ಕೂಡಿದವಾಂತ ಉಪಾಸನೆ ಮಾಡಿದ ದೇವತೆಗಳಿಗೆ ಐಶ್ವರ್ಯಾದಿಗಳು ಜ್ಞಾನಾದಿಗಳು ಬಂದವು ವಿಪರೀತವಾಗಿ ಉಪಾಸನೆ ಮಾಡಿದಂತಹ ಅಸುರರಿಗೆ ವಿಪರೀತವಾಗಿಯೇ ದೋಷಗಳ ಲಾಭವಾಯಿತು ಅಂತ ಐತೆರೆಯೋಪನಿಷತ್ತು ಹೇಳುತ್ತದೆ ಇದೇ ಮಾತ ಇದಕ್ಕೆ ಉದಾಹರಣೆ ಏನು ದೇವತೆಗಳು ಪರಮಾತ್ಮ ನನ್ನ ಭೂತಿ ಇಂಥ ಉಪಾಸನೆ ಮಾಡ್ತಾರೆ ಅಂತ ನಿಮಗೆ ಹೇಗೆ ಗೊತ್ತಾಗತ್ತೆ ನೀವಂತೂ ದೇವತೆಗಳಲ್ಲ ದೇವತೆಗಳು ಹೀಗೆ ಉಪಾಸನೆ ಮಾಡ್ತಾರೆ ಅಂತ ಗೊತ್ತೇಗಾಗೋದು ಶಾಸ್ತ್ರ ಹೇಳುತ್ತದೆ ತಿಳ್ಕೊಳ್ಳಿ ಎಷ್ಟೋ ವಿಷಯಗಳನ್ನು ಹಾಗೆ ತಿಳ್ಕೋಬೇಕು ಶಾಸ್ತ್ರದಿಂದ ಆದರೆ ಇದಕ್ಕೆ ಒಂದು ಅನುಭವವನ್ನು ನೀವು ಪಡೆದುಕೊಳ್ಳಬಹುದು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತದೆ ಉಪನಿಷತ್ತು ಏನು ಅಂತಂದರೆ ನೀವು ಹೊರಗಿನ ಎಲ್ಲ ವಿಷಯಗಳ ಬಗ್ಗೆ ಗಮನಗಳ ಗಮನ ಇಡದೆ ಹೀಗೆ ಏಕಾಗ್ರವಾದ ಮನಸ್ಸಿನಿಂದ ಕೇಳಿದರೆ ಮಲಗಿದಾಗ ನಿಮಗೆ ಭೂ ಭೂಹು ಅಂತ ಈ ರೀತಿಯಾಗಿ ಧ್ವನಿ ಕೇಳಿಸ್ತು ಅದು ವಾಯುದೇವರು ದೇವೋತ್ತಮರಾದ ವಾಯುದೇವರು ಶ್ವಾಸೋಚ್ಛಾಸವನ್ನು ಮಾಡಿಸುವಾಗ ಪರಮಾತ್ಮನನ್ನು ಭೂತಿ ರೂಪ ಐಶ್ವರ್ಯ ರೂಪ ಸಕಲ ಜಗನ್ ನಿಯಾಮಕ ಅಂತ ಅರ್ಥ ಈಶ್ವರ ಅಂದರೆ ನಿಯಾಮಕ ಸಕಲ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಭಗವಂತ ಐಶ್ವರ್ಯ ಎಂಬ ಗುಣದಿಂದ ಯುಕ್ತನಾಗಿದ್ದಾನೆ ಭಗವಂತ ಎಂಬುದಾಗಿ ವಾಯುದೇವರು ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ನಮಗೆ ಎಚ್ಚರಿ ಇರೋದಿಲ್ಲ ನಾವು ನಿದ್ರೆ ಮಾಡ್ತಿರ್ತೀವಿ ಆ ಮಾತು ಬೇರೆ ಆದರೆ ನಾವು ನಿದ್ರೆ ಮಾಡ್ತಾ ಇದ್ದರೂ ನಮ್ಮಲ್ಲಿ ನಿಂತು ಶ್ವಾಸ ಉಚ್ಛಾಸಗಳನ್ನು ಮಾಡಿಸುವ ವಾಯುದೇವರು ಆ ಕಾಲದಲ್ಲಿ ಸುಮ್ಮನೆ ಕೂಡದೆ ಪರಮಾತ್ಮನನ್ನು ಭೂ ಹೂ ಎಂಬುದಾಗಿ ಉಪಾಸನೆ ಮಾಡ್ತಾ ಇರ್ತಾರೆ ಆ ಧ್ವನಿ ಕೇಳಿಸ್ತದಂತೆ ಭೂಹು ಭೂಹು ಅಂತ ಇದು ಒಂದು ಉದಾಹರಣೆ ಹಾಗಾದರೆ ವಾಯುದೇವರೊಬ್ಬರೇ ಮಾಡ್ತಾರೆ ಅಂತ ಅರ್ಥ ಅಲ್ಲ ಎಲ್ಲ ದೇವತೆಗಳೂ ಪರಮಾತ್ಮನನ್ನು ಭೂತಿಯಂತೆ ಉಪಾಸನೆ ಮಾಡ್ತಾರೆ ಅದಕ್ಕೆ ಒಂದು ಉದಾಹರಣೆ ದೇವತೆಗಳಲ್ಲಿ ಒಬ್ಬರಾದ ವಾಯುದೇವರು ದೇವೋತ್ತಮರು ಅವರು ಭೂಹು ಎಂಬುದಾಗಿ ಉಪಾಸನೆಯನ್ನು ಮಾಡಿದ್ದು ನಮ್ಮೆಲ್ಲರ ಅನುಭವಕ್ಕೆ ಬರುತ್ತೆ ಇದರಂತೆ ಎಲ್ಲ ದೇವತೆಗಳು ಮಾಡ್ತಾರೆ ಅಂತ ತಿಳಿಯಿರಿ ಅಷ್ಟೇ ಕೆಲವರು ಇಲ್ಲಿ ತಪ್ಪು ತಿಳಿದಿದ್ದೇನು ಅಂತಂದರೆ ಭೂ ಹು ಭೂಹು ಅಂತ ಈ ರೀತಿಯಾಗಿ ಸಜ್ಜನರಲ್ಲಿ ಇದ್ದು ದೇವತೆಗಳಿಗೆ ದೇವ ವಾಯುದೇವರು ಶ್ವಾಸೋಚ್ಛಾಸವನ್ನು ಮಾಡಿಸ್ತಾರೆ ದುರ್ಜನರಲ್ಲಿದ್ದು ಹಸುರರು ಅಬೂಹು ಅಭೂಹು ಅಂತ ಈ ರೀತಿಯಾಗಿ ಅವರಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ ಅಂತ ಹಾಗೇನು ಉಪನಿಷತ್ತು ಹೇಳಿಲ್ಲ ಒಂದೇ ಹೇಳಿದೆ ಉಪನಿಷತ್ತು ದೈತ್ಯರು ಅಭೂಹು ಅಂತ ಉಪಾಸನೆ ಮಾಡ್ತಾರೆ ಅದಕ್ಕೇನು ಉದಾಹರಣೆ ಉದಾಹರಣೆ ಕೊಟ್ಟಿಲ್ಲ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ ತಿಳ್ಕೊಬೇಕಷ್ಟೇ ದೇವತೆಗಳು ಭೂಹು ಅಂತ ಉಪಾಸನೆ ಮಾಡುವುದಕ್ಕೇನಾದರೂ ನಿದರ್ಶನ ಇದೆಯಾ ವಾಯುದೇವರು ಮಾಡುತ್ತಾರೆ ನಿದರ್ಶನ ಹೇಳಿದ್ದಷ್ಟೇ ಹೊರತು ದೈತ್ಯರು ಮಾಡಿದ್ದಕ್ಕೆ ನಿದರ್ಶನ ಕೊಟ್ಟಿಲ್ಲ ಅದನ್ನು ನಾವೇ ಕಲ್ಪನೆ ಮಾಡಿಕೊಂಡು ದೈತ್ಯರು ಅಬೂಹೂ ಅಬೂ ಯಾಕೆಂದರೆ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸುವಂತಹ ಪ್ರಸಂಗದಲ್ಲಿ ವಾಯುದೇವರು ತಮಗೆ ಹೇಗೆ ಬೇಕೋ ಹಾಗೆ ಶ್ವಾಸೋಚ್ಛಾಸವನ್ನು ಶುದ್ಧವಾಗಿಯೇ ಮಾಡಿಸ್ತಾರೆ ಹೊರತು ಅಲ್ಲಿ ಎರಡು ರೀತಿಯ ಶ್ವಾಸೋಚ್ಛಾಸಗಳು ಒಂದು ವಾಯುದೇವರು ಮಾಡಿಸೋದು ಇನ್ನೊಂದು ಅಸುರರು ಮಾಡಿಸೋದು ಇದೆಲ್ಲ ಹೇಳಲಿಕ್ಕೆ ಹೋಗಿಲ್ಲ ಆದ್ದರಿಂದ ಒಂದನ್ನೇ ಎಷ್ಟು ಹೇಳಿದ್ದಾರೋ ಅಷ್ಟನ್ನೇ ತಿಳ್ಕೊಬೇಕು ಸತ್ಯಪ್ಯಲ್ ಅತ್ಯಲ್ಪ ವಿದ್ಯೇಷ ಇದಕ್ಕೆ ಒಂದು ಸಮಸ್ಯೆ ಏನು ಹೇಳಿಲ್ಲ ಇಲ್ಲಿ ಬಂದಿಲ್ಲ ಪ್ರಮಾಣ ಇದ್ರೆ ಹೇಳ್ಬೋದು ತಪ್ಪೇನಿಲ್ಲ ಸರಿ ಇನ್ನು ಹಾಂ ಅದೇ ಅಂದರೆ ಅದರ ಬಗ್ಗೆ ಪ್ರಮಾಣ ಇಲ್ಲ ಭೂಹು ಎಂಬ ಉಪಾಸನೆಯೊಂದಿಗೆ ಮಾಡಿಸುವ ಶ್ವಾಸೋಚ್ವಾಸಗಳು ಶುದ್ಧವಾದ ಶ್ವಾಸೋಚ್ಛ್ವಾಸ ಅಭೂಹ ಅಂತ ಉಪಾಸನೆ ಮಾಡತಾ ಮಾಡಿಸಿದ ಶ್ವಾಸೋಚ್ಛ್ವಾಸಗಳು ಇದು ಅಶುದ್ಧ ಶ್ವಾಸೋಚ್ಛಾಸ ಅಂತಾಗಿಬಿಟ್ರೆ ಶ್ವಾಸೋಚ್ಛ್ವಾಸಗಳಲ್ಲಿ ಪ್ರಭೇದ ಒಪ್ಪಿದಾಗಾಯಿತು ಇನ್ನೆಲ್ಲ ಇಂದ್ರಿಯಗಳಲ್ಲಿ ಎರಡು ಕೆಲಸಗಳಾದರೂ ಶ್ವಾಸೋಚ್ಛಾಸ ಮಾತ್ರ ಏಕವಿಧವಾಗಿ ಆಗ್ತದೆ ಅಂತ ಬೃಹದಾರಣಕ್ಕೆ ಚಾಂದೋಗ್ಯಾದಿಗಳಲ್ಲಿ ಹೇಳಿದ್ದಾರೆ ದರ್ಶನೀಯಂಚ ಅದರ್ಶನೀಯಂಚ ಎರಡೆರಡು ತರಹದ ನೋಡ ನೋಡಬೇಕಾದದ್ದನ್ನು ನೋಡುತ್ತೇವೆ ನೋಡಬಾರದ್ದನ್ನು ನೋಡ್ತೇವೆ ಯಾಕೆಂದರೆ ಇಂದ್ರಿಯಾಭಿಮಾನಿಯಾದ ಸೂರ್ಯನಿಗೆ ಅಸುರಾವೇಶ ಇದೆ ಅಸುರ ವೇದ ಇದೆ ಅಸುರರ ಆಕ್ರಮಣ ಅವರ ಮೇಲೆ ಆಗಿದೆ ವಾಯುದೇವರ ಮೇಲೆ ಮಾತ್ರ ಯಾವುದೇ ತರಹದ ಆಕ್ರಮಣವಾಗಿದೆ ಇದರಿಂದ ಅವರು ಮಾಡುವ ಕಾರ್ಯಗಳಲ್ಲಿ ಎರಡು ಪ್ರಭೇದ ಇಲ್ಲ ಯಾರು ಮಾಡಿದರೂ ಶ್ವಾಸೋಚ್ಛಾಸ ಏಕಪ್ರಕಾರ ಅಂತಿದೆ ಆದ್ದರಿಂದ ವಿನಾಕಾರಣವಾಗಿ ಅಲ್ಲಿ ಪ್ರಭೇದವನ್ನು ಕಲ್ಪನೆ ಮಾಡುವುದು ಬೇಡ ಸತ್ಯಪ್ಯ ಅತ್ಯಲ್ಪ ವಿದ್ವೇಷೆ ಭೋಜನಂ ದಾಸ್ಯತೀಚಿತು ಸ್ನೇಹಬಾಹುಲ್ಯತಃ ಕೀಟ ಪೇಷಸ್ಕಾರಿ ಸಮೋ ಭವೆತ್ ಈಗ ಇದೆಲ್ಲ ಕಥೆ ಸರಿ ದೇವರ ವಿಷಯದಲ್ಲಿ ಉದಾಹರಣೆಯಲ್ಲಿ ಆ ಹುಳ ಕುರಡಿ ಕುಠಾರ ಎಂಬ ಹುಳ ತನ್ನ ಗೂಡಿನಲ್ಲಿ ಒಂದು ಹುಳವನ್ನು ತಂದು ಇಟ್ಟುಕೊಂಡಿರುತ್ತದೆ ಅದಕ್ಕೆ ದಿವಸ ಹೊಡಿತಿದೆ ಪಟ ಪಟ ಅಂತ ಹೀಗಾಗಿ ಆ ಹೊಡೆಯುವ ಹುಳದ ಮೇಲೆ ಈ ಬಂದ ಹುಳಕ್ಕೆ ದ್ವೇಷವೇ ಇದೆ ದ್ವೇಷವಿದ್ದರೂ ಕೂಡ ಸ್ವಲ್ಪ ದಿನದ ನಂತರ ಆ ಹೊರಗಿನಿಂದ ಬಂದ ಹುಳ ಈ ಕುರುಡಿ ಕುಠಾರದ ರೂಪವನ್ನೇ ಪಡೀತದೆ ತಾನೂ ಕೂಡ ದ್ವೇಷದಿಂದಲೂ ಸಾಮ್ಯ ಬಂದದ್ದು ಕಂಡಿದೆ ಬರೋದಿಲ್ಲ ಅಂತ ಹೇಗೆ ನೀವು ಅಂತ ನಿಜವಾಗಿ ನಿಮ್ಮ ಪ್ರಕಾರ ಏನು ಬರಬೇಕಾಗಿತ್ತು ನೀವು ಮೇಲೆ ಮಾಡಿದ ಪರಿಷ್ಕಾರ ದ್ವೇಷ ಅಂದರೆ ತಪ್ಪು ಭಾವನೆ ಯಾವ ರೀತಿಯ ಭಾವನೆಯನ್ನು ಮಾಡಿಕೊಂಡಿರುತ್ತೋ ಆ ರೀತಿಯನ್ನು ತಾನು ಪಡೆಯಬೇಕು ಯಾವ ಆಕಾರವನ್ನು ಯಾವ ಧರ್ಮವನ್ನು ಭಾವನೆ ಮಾಡಿಕೊಂಡಿರುತ್ತೋ ಆ ರೀತಿಯ ಧರ್ಮವನ್ನು ತಾನು ಪಡೆಯಬೇಕು ನನ್ನನ್ನು ಹೊಡೆಯುವಂತಹ ದುಷ್ಟವಾದ ನೀಚವಾದ ಹೀನವಾದ ಹೊಳ ಇದು ಬಹಳ ಕ್ರೂರ ಈ ರೀತಿ ಅದರ ಬಗ್ಗೆ ಅದು ತಿಳಿದಿದೆ ಹಾಗಾದರೆ ಇದು ಏನಾಗಬೇಕು ತಾನೂ ಹೀನ ಆಗಲಿ ನೀಚ ಆಗಲಿ ಕ್ರೂರ ಆಗಲಿ ಆದರೆ ಅದರ ದೇಹದ ಸಾರೂಪ್ಯ ಯಾಕೆ ಬಂತು ಹಾಗಾದರೆ ದ್ವೇಷಗಳಿಗೂ ಭಗವಂತನ ದೇಹದ ಸಾರೂಪ್ಯವನ್ನಾದರೂ ಒಪ್ಪಿ ಹಾಗಾದರೆ ಇಲ್ಲಿ ದ್ವೇಷಗಳಾದ ಅಸುರರಿಗೆ ಪರಮಾತ್ಮನಂತೆ ನೀಲಮೇ ಶ್ಯಾಮರಾಗಿ ಚತುರ್ಬಾಹುಗಳಾಗಿ ಇರುವುದಕ್ಕೆ ಸಾಧ್ಯತೆ ಉಂಟಾ ಇಲ್ಲ ಭಗವದ್ಭಕ್ತರಿಗೆ ಮಾತ್ರ ಸಾರೂಪ್ಯ ಮೋಕ್ಷ ಇದೆ ಆದರೆ ಇಲ್ಲಿ ಹುಳಕ್ಕೆ ಸಾರೂಪ್ಯ ಬಂದಿದೆ ದ್ವೇಷ ಮಾಡಿದಾಗಲೂ ಸಾರೂಪ್ಯ ಬಂದಿದೆ ದೇಹದ ಸಾರೂಪ್ಯವೇ ಬಂದಿದೆ ಹಾಗೆ ಯಾಕೆ ದೇವರಲ್ಲಿ ಬರಬಾರದು ಅಂಥ ಪ್ರಶ್ನೆ ಅದಕ್ಕೆ ಉತ್ತರ ಶ್ರೀಮದಾಚಾರ್ಯರಂತಾರೆ ನೋಡಿ ಎರಡು ಕೆಲಸ ಮಾಡ್ತದೆ ಆ ಹುಳದ ಸ್ವಭಾವ ಏನು ಅಂದರೆ ತಾನು ತಂದಿಟ್ಟುಕೊಂಡಂತಹ ಹುಳ ತನಗೆ ವಶವಾಗಿರಲಿ ಅಂತ ಆಗಾಗ ಹೊಡಿತದೆ ಜೊತೆಗೆ ಅದು ಬದುಕುವುದಕ್ಕೆ ಆಹಾರವನ್ನು ತಾನೇ ತಂದು ಕೊಡ್ತದೆ ಅದಕ್ಕೆ ಹೊರಗೆ ಬಿಡೋದಿಲ್ಲ ಅದನ್ನು ತಾನೇ ಆಹಾರವನ್ನು ತಂದು ತಂದು ಅದಕ್ಕೆ ಕೊಡ್ತಾ ಇರುತ್ತದೆ ಹೀಗಾಗಿ ಅದಕ್ಕೆ ಪ್ರೀತಿಯೂ ಇದೆ ನನ್ನನ್ನು ಕೂತಲ್ಲೇ ಕೂಡಿಸಿ ಆಹಾರ ತಂದು ತಂದು ಕೊಡ್ತದಲ್ಲ ಅನ್ನುವುದಕ್ಕಾಗಿ ಪ್ರೀತಿಯೂ ಇರ್ತದೆ ಪ್ರೀತಿ ಮತ್ತು ಕ್ರೋಧ ಅಥವಾ ದ್ವೇಷ ಎರಡೂ ಇದೆ ಆಗ ಸರಿ ಹಾಗಾದರೆ ಎರಡೂ ಇದ್ದರೆ ದ್ವೇಷದಿಂದ ಸಾರೂಪ್ಯ ಬಂತೋ ಪ್ರೀತಿಯಿಂದ ಬಂತೋ ನಿರ್ಣಯ ಮಾಡೋದು ಹೇಗೆ ಎರಡೂ ಇದೆ ದ್ವೇಷದಿಂದ ಬಂತು ಅಂತ ನಾವು ಹೇಳುತ್ತೇವೆ ಪ್ರೀತಿಯಿಂದ ಬಂತು ಅಂತ ನೀವು ಹೇಳ್ತೀರಾ ನಿರ್ಣಯ ಮಾಡುವುದು ಹೇಗೆ ಅಂತ ಮತ್ತೆ ಪ್ರಶ್ನೆ ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ಸ್ವಲ್ಪ ದ್ವೇಷ ಇರ್ತದೆ ಆಮೇಲೆ ಆ ದ್ವೇಷಪೂರ್ಣವಾಗಿ ಹೋಗಿ ಪ್ರೀತಿಯೇ ಯಾವಾಗ ಅಧಿಕವಾಗಿ ಬೆಳೀತದೆ ಆಗಲೇ ಸಾರೂಪ್ಯ ಬರೋದು ಅಲ್ಲಿವರಿಗೆ ಬರೋದೇ ಇಲ್ಲ ಮೊದಲು ಮೊದಲು ವಶ ಮಾಡಿಕೊಳ್ಳುವುದಕ್ಕಾಗಿ ಏನೊಂದೆರಡು ಪೆಟ್ಟುಗಳನ್ನು ಹಾಕಿರುತ್ತೆ ಆ ದ್ವೇಷ ಇದ್ದಾಗ ಸಾರೂಪ್ಯ ಬಂದೇ ಇಲ್ಲ ದ್ವೇಷೇ ನಷ್ಟೆ ದ್ವೇಷಪೂರ್ಣ ಹೋಗಿ ಆಹಾರವನ್ನು ಕೊಟ್ಟು ತನಗೆ ಆಶ್ರಯ ನೀಡಿದೆ ಅಂತನ್ನುವ ಪ್ರೇಮವೇ ಜಾಸ್ತಿಯಾದಾಗ ಸಾರೂಪ್ಯವನ್ನು ಹೊಂತದ್ದು ಮನೆಗೆ ಬಂದಾಗ ಚಿಕ್ಕ ಮಕ್ಕಳಿಗೆ ಹೊಸದಾಗಿ ಶಾಲೆಯಲ್ಲಿ ಸೇರಿದಾಗ ಒಂದೆರಡು ಪೆಟ್ಟು ಕೊಡ್ತಾರೆ ಸಿಟ್ಟು ಬರ್ತದೆ ಶಿಕ್ಷಕರನ್ನು ನೋಡಿದರೆ ಕೂಡಲೇ ಮಕ್ಕಳಿಗೆ ಸಿಟ್ಟು ಬರ್ತದೆ ಎರಡು ದಿವಸ ಬರ್ತದೆ ತಿಳುವಳಿಕೆ ಬರೋವರಿಗೆ ಆಮೇಲೆ ಸಿಟ್ಟು ಹೋಗಿಬಿಡ್ತದೆ ನಮಗೆ ತಿನ್ನಲಿಕ್ಕೂ ಕೊಡ್ತಾರೆ ಬಿಸಿ ಊಟ ಮಧ್ಯಾಹ್ನ ಜೊತೆಗೆ ವಿದ್ಯೆಯನ್ನು ಕೊಡ್ತಾರೆ ಇಷ್ಟು ಉಪಕಾರ ಮಾಡ್ತಾರೆ ಏನೋ ಒಂದೆರಡು ತಪ್ಪಿದಾಗ ಒಂದೆರಡು ಕಪಾಳಕ್ಕೆ ಕೊಡಿದ್ರೆ ಅದೇನು ದೊಡ್ಡದಲ್ಲ ಅದನ್ನು ಮನಸ್ಸಿಗೆ ಹೆಚ್ಚಿಕೊಳ್ಳೋದಿಲ್ಲ ಯಾಕೆ ಅಷ್ಟೊತ್ತಿಗೆ ವಿವೇಕ ಬಂದುಬಿಟ್ಟಿರ್ತದೆ ದ್ವೇಷ ಹೋಗಿ ಪ್ರೀತಿ ಮಾತ್ರ ಉಳಿದಿರ್ತದೆ ಹಾಗೆ ಅಷ್ಟೇ ದೃಷ್ಟ ಇಲ್ಲಿನ ಸ್ವರೂಪ ಹೊಂತಾರೆ ಅಂತಲ್ಲ ಹಾಗೆ ಪ್ರಕೃತದಲ್ಲಿಯೂ ಕೂಡ ಅನ್ನವನ್ನು ಕೊಡುವ ಕಾರಣ ಪ್ರೀತಿಯೇ ಹೆಚ್ಚಾಗಿ ಒಂದೆರಡು ಪೆಟ್ಟು ಹಾಕಿದ ಮಾತ್ರಕ್ಕೆ ಬಂದ ದ್ವೇಷ ಅದು ಪೂರ್ಣ ವಿನಷ್ಟವಾದಾಗ ಕೇವಲ ಪ್ರೇಮ ಉಳದ ಅವಸ್ಥೆಯಲ್ಲಿಯೇ ಸಾಮ್ಯ ಬಂದಿದೆ ಆದ್ದರಿಂದ ಪ್ರೇಮದಿಂದಲೇ ಸಾಮ್ಯ ಬರೋದ ಹೊರತು ದ್ವೇಷದಿಂದ ಅಲ್ಲ ಎಂಬುದಾಗಿ ತಿಳಿಸ್ತಾರೆ ಸತ್ಯಪ್ಯತ್ಯಲ್ಪ ವಿದ್ವೇಷೇ ಭೋಜನಂ ದಾಸ್ಯತೀತಿ ತು ಸ್ನೇಹಬಾಹುಲ್ಯತಃ ಕೀಟಃ ಪೇಶಸ್ಕಾರಿ ಸಮೋಭವೇತ್ ಸ್ನೇಹವೇ ಅಧಿಕವಾಗಿದ್ದದ್ದರಿಂದ ಸಾಮ್ಯವನ್ನು ಹೊಂದುವ ದಾರಿಯಲ್ಲಿರುತ್ತದೆ ಸಾಮ್ಯ ಹೊಂದೋದ್ಯಾವಾಗ ನಿಜವಾಗಿ ದ್ವೇಷೇ ಸರ್ವಾತ್ಮನಾ ನಷ್ಟೇ ಪೂರ್ಣವಾಗಿ ದ್ವೇಷ ನಷ್ಟವಾದಾಗ ಸ್ನೇಹೇ ಚೈವ ವಿವರ್ಧತಿ ಸ್ನೇಹ ಅತಿಯಾಗಿ ಬೆಳೆದಾಗ ಸಾಮ್ಯವನ್ನು ಸ್ವರೂಪತ ತದೈವಸ ಕೀಟಸ ಏವಂ ಹರೇರಪಿ ಭಗವಂತನ ವಿಷಯದಲ್ಲಿಯೂ ಹಾಗೆ ಪರಮಾತ್ಮನ ಸಾರೂಪ್ಯ ನಮಗೆ ಬರಬೇಕಾದರೆ ದ್ವೇಷ ಇದ್ದಾಗ ಬರೋದೇ ಇಲ್ಲ ಬಂದರೆ ಆ ಸಾರೂಪ್ಯ ಬೇರೆ ಸಾರೂಪ್ಯ ಅದು ದ್ವೇಷ ವಿಷಯವಾದಂತಹ ಏನು ದುಃಖಾದಿಗಳಿವೆ ಅವುಗಳನ್ನೇ ನಾವು ಪಡೆದುಕೊಳ್ಳೋದು ಆ ತರಹದ ಸಾರೂಪ್ಯ ಬರ್ತದೆ ಆದರೆ ಭಗವಂತನ ದೇಹದ ಸಾರೂಪ್ಯ ನಮಗೆ ಬರಬೇಕು ಅಂತಾದರೆ ಮಾತ್ರ ಕೇವಲ ಸ್ನೇಹದಿಂದಲೇ ಬರುವುದಕ್ಕೆ ಸಾಧ್ಯ ಆದರೆ ಒಂದು ಮಾತನ್ನು ತಿಳಿದುಕೊಳ್ಳಿ ದೇವರಿಗೂ ಹುಳಕ್ಕೂ ಇರುವ ವ್ಯತ್ಯಾಸ ಏನು ಅಂದರೆ ಈ ಹುಳ ತಾನು ಬುದ್ಧಿಪೂರ್ವಕವಾಗಿ ಸಾಮ್ಯವನ್ನು ಕೊಡೋದಲ್ಲ ಅದೊಂದು ತರಹದ ವಿಶಿಷ್ಟವಾದ ದೇಹದಲ್ಲಿ ನಡೆಯುವ ಮನಸ್ಸು ಮತ್ತು ದೇಹಗಳ ಮಧ್ಯದಲ್ಲಿರುವ ಒಂದು ಪ್ರಕ್ರಿಯೆ ಅಷ್ಟೇ ಅತಿಯಾದ ಸ್ನೇಹ ಬಂದಾಗ ಇದು ಎಲ್ಲಾ ಹುಳಗಳಲ್ಲಿಯೂ ಇಲ್ಲ ಎಲ್ಲ ಮಾನವರಲ್ಲಿಯೂ ಇಲ್ಲ ಇದು ಕೆಲವೇ ಹುಳಗಳಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ದೇಹ ಮತ್ತು ಮನಸ್ಸುಗಳ ನಡುವೆ ಇರುವ ಒಂದು ಪ್ರಕ್ರಿಯೆ ಆ ತರಹದ ಅತಿಯಾದ ಸ್ನೇಹ ಮನಸ್ಸಿನಲ್ಲಿ ಉತ್ಪನ್ನವಾದಾಗ ಈ ಹುಳ ಕುರುಡಿ ಕುಠಾರದ ರೂಪವನ್ನು ತಾಳತ್ತೆ ಹೊರತು ಕುರುಡಿ ಕುಠಾರ ತನ್ನ ಸಾಮ್ಯವನ್ನು ಅನುಗ್ರಹ ಮಾಡಿ ಕೊಡೋದಿಲ್ಲ ಅದಕ್ಕೆ ಗೊತ್ತೂ ಇಲ್ಲ ಇದು ನನ್ನ ಮೇಲೆ ಪ್ರೀತಿ ಮಾಡುತ್ತೆ ಅಂತೂ ಗೊತ್ತಿಲ್ಲ ಪ್ರೀತಿ ಮಾಡಿದರೆ ನಾನು ಸಾರೂಪ್ಯವನ್ನು ಕೊಡಬೇಕು ಅಂತ ಗೊತ್ತೂ ಇಲ್ಲ ಶಕ್ತಿಯೂ ಇಲ್ಲ ಅದು ಅಶಕ್ತ ಆದರೆ ಭಗವಂತನ ವಿಷಯದಲ್ಲಿ ಹೀಗಲ್ಲ ಭಗವಂತ ತನ್ನ ಮೇಲೆ ಪ್ರೀತಿಯನ್ನು ಮಾಡುವ ವ್ಯಕ್ತಿಗೆ ತಾನು ಅನುಗ್ರಹಪೂರ್ವಕವಾಗಿ ತನ್ನ ಸಾರೂಪ್ಯವನ್ನು ಕೊಡತಾನೆ ದೇವರು ಇದು ಹುಳಕ್ಕೂ ದೇವರಿಗೂ ಇರುವ ವ್ಯತ್ಯಾಸ ಆದ್ದರಿಂದಲೇ ಸ್ವಲ್ಪ ದ್ವೇಷ ಮಾಡಿದರೂ ಅಡ್ಡಿ ಇಲ್ಲ ಮೊದಲು ಮುಂದಾದರೂ ಬಹಳ ಭಕ್ತಿಯನ್ನು ಅಂದರೆ ಸ್ನೇಹವನ್ನು ಮಾಡಿದೆ ಅಂತನ್ನೋದಕ್ಕೋಸ್ಕರ ಆ ಹುಳಕ್ಕೆ ಸಾಮ್ಯ ಬಂದು ಹೋಯಿತು ಆದರೆ ದೇವರ ವಿಷಯದಲ್ಲಿ ಮಾತ್ರ ಸ್ವಲ್ಪಾದರೂ ದ್ವೇಷವನ್ನು ಮಾಡಿದ್ದಾನೆ ಅಂತ ಗೊತ್ತಾದರೆ ಅವನಿಗೆ ಸಾಮ್ಯವನ್ನು ಕೊಡೋದೇ ಇಲ್ಲ ಯಾಕೆಂದರೆ ಇವನಿಗೆ ಗೊತ್ತಾಗತ್ತೆ ಆ ಹುಳಕ್ಕೇನು ಗೊತ್ತಿಲ್ಲ ಅದು ಮೊದಲು ದ್ವೇಷ ಮಾಡಿದೆಯೋ ಬಿಟ್ಟೋದೋ ಅದೂ ಗೊತ್ತಿಲ್ಲ ಸ್ನೇಹ ಮಾಡಿದ್ದೂ ಗೊತ್ತಿಲ್ಲ ಸಾಮ್ಯವನ್ನು ಕೊಡೋ ಸ್ಥಾನವೇ ಅದರದ್ದಲ್ಲ ತನ್ನಷ್ಟಕ್ಕೆ ತಾನೇ ಬರೋದು ನೈಸರ್ಗಿಕವಾಗಿ ಏನು ಬರುತ್ತೋ ಬಂದುಬಿಡ್ತದೆ ಇಲ್ಲಿ ಹಾಗಲ್ಲ ದೇವರು ತಾನು ಸಾಮ್ಯವನ್ನು ಕೊಡುವ ಸ್ಥಾನದಲ್ಲಿದ್ದಾನೆ ಅವನು ಆಲೋಚನೆ ಮಾಡ್ತಾನೆ ಇವನು ಸ್ನೇಹ ಮಾಡ್ತಾನೆ ಸಾಮ್ಯ ಕೊಡಬೇಕಾ ನಾನು ಕೊಡೋದಿಲ್ಲ ಯಾಕೆ ದ್ವೇಷವನ್ನು ಮಾಡ್ತಾನೆ ದ್ವೇಷ ಸ್ವಲ್ಪ ಮಾಡ್ತಾನ್ರಿ ಭಾಳ ಮಾಡೋದಿಲ್ಲ ಸ್ವಲ್ಪ ದ್ವೇಷ ಮಾಡಿದರೂ ಅಡ್ಡಿ ಇಲ್ಲ ನಾನು ಸಾಮ್ಯ ಕೊಡೋದಿಲ್ಲ ಅವನಿಗೆ ಸ್ನೇಹವನ್ನೂ ಕೊಡೋ ಹಾಗಾದರೆ ಸ್ನೇಹ ವ್ಯರ್ಥವೇ ಸ್ನೇಹವನ್ನೂ ಕೊಡೋದಿಲ್ಲ ಅಂಥವನಿಷ್ಯೆ ಸ್ವಾಭಾವಿಕವಾದ ದ್ವೇಷ ಅಲ್ಪವಾಗಿದ್ದರೂ ಅವನಿಗೆ ಭಗವಂತ ತನ್ನ ಸ್ನೇಹವನ್ನೂ ಕೊಡೋದಿಲ್ಲ ಸಾಮ್ಯವನ್ನೂ ಕೊಡೋದಿಲ್ಲ ಅಧೋಗತಿಯನ್ನೇ ಕೊಡುತ್ತೆ ಮತ್ತು ಶಿಶುಪಾಲಾದಂಥ ವಕ್ರ ಇವರು ಸ್ವಲ್ಪ ದ್ವೇಷ ಮಾಡಿದ್ರಲ್ಲ ಸ್ವಲ್ಪ ದ್ವೇಷ ಮಾಡಿದರೂ ಕೂಡ ಅವರಿಗೆ ಸಾಮ್ಯವನ್ನ ಕೊಟ್ನಲ್ಲ ಯಾಕೆ ಭಕ್ತಿ ಬಹಳ ಮಾಡಿದ್ರು ಅನ್ನೋದಕ್ಕೆ ಸ್ವಲ್ಪ ದ್ವೇಷವನ್ನು ಸ್ವಾಭಾವಿಕವಾಗಿ ಮಾಡಿದ್ರೆ ಅವರಿಗೆ ದೇವರು ಸಾಮ್ಯವನ್ನು ಕೊಡ್ತಾನೇ ಇರಲಿಲ್ಲ ಸ್ವಲ್ಪ ದ್ವೇಷ ಅದು ಅಸ್ವಾಭಾವಿಕವಾದ ಔಪಾಧಿಕವಾದ ಅಸುರರ ಆವೇಶ ಮೂಲಕವಾಗಿ ಸಹವಾಸ ಕ್ಷಮೆ ಮಾಡಿದ ಸಹಜವಾಗಿ ಸ್ವಾಭಾವಿಕವಾಗಿ ಒಂದಿಷ್ಟೇ ದ್ವೇಷ ಮಾಡಿದರೂ ಸರಿ ದೇವರು ಅದನ್ನು ಕ್ಷಮೆ ಮಾಡೋದಿಲ್ಲ ಅಂಥವನಲ್ಲಿ ಸ್ನೇಹವನ್ನು ಕೊಡೋದಿಲ್ಲ ಸಹವಾಸ स्नेह ಸ್ನೇಹ ಬಂದಿದ್ದರೂ ಅದನ್ನು ಕತ್ತರಿಸಿಬಿಡ್ತಾನೆ ಹಸುರರಿಗೆ ಕೆಲವೊಮ್ಮೆ ಸಜ್ಜನರ ಸಹವಾಸದಿಂದ ಕಿಂಚಿತ್ ಸ್ನೇಹ ಅವರ ಬಾಹ್ಯ ಮನಸ್ಸಿನಲ್ಲಿ ಬರಬಹುದು ಆದರೆ ಅದನ್ನೂ ನಾಶ ಮಾಡಿ ಅವರಿಗೆ ಅಧೋಗತಿಯನ್ನೇ ಕೊಡ್ತಾನೆ ದೇವರು ಅರ್ಥವಾಯಿತಲ್ಲ ಸ್ವಾಭಾವಿಕವಾದ ಅಲ್ಪದ್ವೇಷ ಇದ್ದರೂ ಸ್ನೇಹವನ್ನು ಕೊಡದೆ ಸಾರೂಪ್ಯವನ್ನು ಕೊಡದೆ ಆಚೆಗೆ ಎಸೆಯುತ್ತಾನೆ ಸಹವಾಸ ಮೂಲಕ ದ್ವೇಷ ಏನಾದರೂ ಇದ್ದರೆ ಕ್ಷಮಾ ಮಾಡಿ ಸ್ವಾಭಾವಿಕವಾದ ಭಕ್ತಿಯನ್ನೇ ಮೆಚ್ಚಿ ಸಾರೂಪ್ಯವನ್ನು ದೇವರು ಕೊಡ್ತಾನೆ ಇಷ್ಟು ಇದ್ದದ್ದು ಕಥೆ ಸ್ವಯಂ ವಿಶೇಷ ನಾಣ್ಯಸ ಫಲದಾತ ಚ ಕೇಶವ ನಹಿ ಪೇಶಸ್ಕೃತ ಕಿಂಚಿತ ಫಲದಾತೃತ್ವ ಇಷ್ಯತೆ ಸ್ವಾತಂತ್ರ್ಯ ದ್ವಿಷಾಂಚವ ಕೇಶವೋನ ಸುಖಪ್ರದ ಇ ಸ್ವಾತಂತ್ರ್ಯ ವಿವೇಕ ಗುರುಭ್ಯ ಏತೆಭ್ಯಶಾ ಮೇ ಶಿಕ್ಷಿ ಮತಿ ಇಷ್ಟು ಈ ಇಪ್ಪತ್ತು ನಾಲ್ಕು ಜನ ಗುರುಗಳಿಂದ ನಾನು ಬುದ್ಧಿಯನ್ನು ಕಲಿತಿದ್ದೇನೆ ನೋಡಪ್ಪ ಯದು ಸ್ವಾತ್ಮೋಪಶಿಕ್ಷಿ ಬುದ್ಧಿಂ ಶೃಣು ಪ್ರಭೋ ಅಂತ ಇಷ್ಟು ಹೇಳಿ ಇನ್ನು ಮುಂದೆ ನನ್ನ ದೇಹದಿಂದ ನಾನೇನು ಕಲಿತೆ ಅನ್ನುವುದನ್ನು ಕೂಡ ತಿಳಿಸ್ತಾರೆ ಇನ್ನೊಂದು ಎರಡು ನಿಮಿಷಗಳಲ್ಲಿ ಈ ಅಧ್ಯಾಯವನ್ನು ಮುಗಿಸೋಣ ನವಮಿ ತಿಥಿ ಒಂಬತ್ತನೆಯ ಅಧ್ಯಾಯವನ್ನು ಮುಗಿಸಿ ದೇವರಿಗೆ ಸಮರ್ಪಣೆ ಮಾಡೋಣ ದೇಹೋ ಗುರುರ್ಮಮ ವಿರಕ್ತಿ ವಿವೇಕಹೇತು ಬಿಭ್ರಕ್ಸ್ಮಸತ್ವ ನಿಧನ ಸತತಾತ್ಯುತರ್ಕಂ ತತ್ವಾನ್ಯನೇನ ವಿಮೃಶಾ ಯಥಾ ತೀವ್ರ ಪಾರಕ್ಯಮಿತ್ಯವಸಿ ವಿಚರಮ್ಯ ಸಂಗ ನನ್ನ ದೇಹವೇ ನನಗೆ ಗುರುವಾಯಿತು ಈ ಇಪ್ಪತ್ತನಾಲ್ಕು ಗುರುಗಳಲ್ಲದೆ ಹೀಗೆ ನೋಡಿಕೊಂಡ್ರೆ ನನಗೇ ನಾನು ಗುರುವಾಗಿಬಿಟ್ಟೆ ನನ್ನ ದೇಹದಿಂದಲೇ ಕೆಲವುದನ್ನು ನಾನು ಕಲಿತೆ ಏನು ಗುರುವಂತೂ ಯಾರಿಗೆ ಕರೆಯಬೇಕು ಯಾರು ನಮಗೆ ನಿತ್ಯಾನಿತ್ಯ ವಸ್ತು ವಿವೇಕ ವೈರಾಗ್ಯ ಇವುಗಳ ಬಗ್ಗೆ ಉಪದೇಶ ಮಾಡುತ್ತಾರೋ ಅವರು ಗುರುಗಳು ನನ್ನ ದೇಹವೇ ನನಗೆ ನಿತ್ಯಾನಿತ್ಯ ವಸ್ತು ವಿವೇಕವನ್ನು ತಂದುಕೊಟ್ಟಿದೆ ಈ ದೇಹ ಅನಿತ್ಯ ದೇವರು ನಿತ್ಯ ಜೀವಸ್ವರೂಪ ನಿತ್ಯ ಈ ಎಲ್ಲ ವಿಷಯಗಳನ್ನು ನಾನು ತಿಳಿದುಕೊಳ್ಳುವುದಕ್ಕೆ ಈ ದೇಹವೇ ನನಗೆ ಸಹಕಾರಿಯಾಯಿತು ಅಲ್ವಾ ಇಷ್ಟೆಲ್ಲ ದೇಹಗಳಿಂದ ನಾವು ಇದ್ದದ್ದಕ್ಕೆ ಕಿವಿಯಿಂದ ಕೇಳ್ತೀವಿ ಮನಸ್ಸಿನಿಂದ ಆಲೋಚನೆ ಮಾಡ್ತೇವೆ ಅರ್ಥ ಮಾಡಿಕೊಳ್ತೇವೆ ಹಾಗಾದರೆ ಈ ನಿತ್ಯಾನಿತ್ಯ ವಸ್ತುಗಳ ವಿವೇಕ ನನಗೆ ಬರುವುದಕ್ಕೆ ಈ ದೇಹ ಸಾಧನವಾಯಿತು ವೈರಾಗ್ಯ ಬರುವುದಕ್ಕೂ ಕಾರಣವಾಗಿದೆ ಮತ್ತು ಗುರು ಭಗವಂತನ ಒಂದು ವಿಶೇಷ ಅಧಿಷ್ಠಾನ ಗುರುಗಳಲ್ಲಿ ದೇವರ ಸನ್ನಿಧಾನ ಇರುತ್ತದೆ ನನ್ನ ದೇಹದಲ್ಲಿಯೂ ದೇವರ ಸನ್ನಿಧಾನ ಇದೆ ಗುರುವಿನಲ್ಲಿ ಏನಿರಬೇಕೋ ಅದೆಲ್ಲ ನನ್ನ ದೇಹದಲ್ಲಿದೆ ಬಿಭ್ರತ್ಮ ಸತ್ವ ನಿಧನ ಸತತ ಅತ್ಯುದರ್ಕಂ ಸತ್ವ ಬಲಜ್ಞಾನಾದಿ ಗುಣಗಳ ಆಶ್ರಯನಾಗಿರುವಂತಹ ಭಗವಂತ ಸತತ ಯಾವಾಗಲೂ ಅತಿ ಅತಿಶಯನ ಉತ ಅತ್ಯುತ್ತಮವಾದ ಅರಂ ಪರಿಪೂರ್ಣವಾದ ಕ ಸುಖ ಇರುವಂತಹ ಪರಮಾತ್ಮ ಸತತ ಅತಿ ಉತ್ ಅರ್ ಕ ಯಾವಾಗಲೂ ಅತಿಯಾಗಿ ಉನ್ನತ ಮಟ್ಟದಲ್ಲಿ ಪರಿಪೂರ್ಣವಾದ ಸುಖ ಇದ್ದವ ಸತತ ಯಾವಾಗಲೂ ಅತಿ ಉನ್ನತ ಮಟ್ಟದಲ್ಲಿ ಉತ ಅತಿ ಹೆಚ್ಚಾಗಿ ಉತ ಪೂರ್ಣವಾಗಿ ಅರ ಸುಖ ಇರುವಂತಹ ಭಗವಂತ ಅವನಿಗೆ ಅತ್ಯು ದರ್ಕ ಅದನ್ನು ಆಚಾರ್ಯರು ಬರೀತಾರೆ ಸತತಂ ಅತಿಶಯನ ಉಚ್ಚೈಹಿ ಅರಂ ಕರೂಪ ಯಾವಾಗಲೂ ಸುಖ ಇದೆ ಬಹಳ ಸುಖ ಇದೆ ಉನ್ನತ ಮಟ್ಟದ ಸುಖ ಇದೆ ಬಹಳ ಸುಖ ಇದೆ ಬಹಳಷ್ಟು ಹಾಲಿದೆ ದೊಡ್ಡ ಪಾತ್ರೆ ತುಂಬ ಹಾಲಿದೆ ಏನು ಹಾಲು ಡೈರಿ ಹಾಲಷ್ಟೇ ಏನು ಉಪಯೋಗ ಇಲ್ಲ ಬಹಳ ಇದೆ ಆದರೆ ಬಹಳ ಇದೆ ಅನ್ನೋದು ಮುಖ್ಯ ಅಲ್ಲ ಉನ್ನತ ಮಟ್ಟದ್ದಿರಬೇಕು ಶುದ್ಧ ಆಕಳಿನ ಹಾಲು ಹಾಗೆ ದೇವರಲ್ಲಿ ಬರೀ ಆನಂದ ಬಹಳ ಇದೆ ಅಂತ ತಿಳ್ಕೊಬೇಡಿ ಆನಂದದ ಕ್ವಾಲಿಟಿ ಬಹಳ ಶ್ರೇಷ್ಠವಾರದು ಉಚ್ಚೈಹಿ ಬಹಳ ಇದೆ ಉನ್ನತ ಮಟ್ಟದ್ದಿದೆ ಆದರೂ ಎಷ್ಟು ಬೇಕೋ ಅಷ್ಟಿಲ್ಲ ಎಷ್ಟು ಜನ ಬಂದಿದ್ದಾರೆ ಇವತ್ತು ಐದು ಸಾವಿರ ಜನ ಹಾಲು ಎಷ್ಟಿದೆ ಬಹಳ ಇದೆ ಪಾತ್ರೆ ತುಂಬ ಇದೆ ತುಳುಕ್ತಾ ಇದೆ ಚಲಿದ್ ಎಷ್ಟು ತುಳುಕಿದ್ರೆ ಏನು ಸಾಕಾಗುವಷ್ಟಿದೆಯಾ ಇಲ್ಲ ನೋಡಿ ಬಹಳ ಇರೋದು ಬೇರೆ ಉನ್ನತ ಮಟ್ಟದ್ದಿರೋದು ಬೇರೆ ಸಾಕಾಗುವಷ್ಟಿರೋದು ಬೇರೆ ಈ ಮೂರು ಬೇರೆ ಬೇರೆ ಅಂಶಗಳು ಯಾವ ಶಬ್ದಗಳಲ್ಲಿಯೂ ಇಲ್ಲಿ ವೈಯರ್ಚ್ಯ ಇಲ್ಲ ಅರ್ಥವಾಯ್ತಲ್ಲ ಸತತ ಅತಿ ಉತ್ ಅರ್ಕ ಸುಮ್ಮನೆ ಯಾವುದೋ ಒಂದು ನೆನಪಾಯಿತದಕ್ಕೆ ಹಾಲಿನ ಉದಾಹರಣೆ ಕೊಟ್ಟಿದ್ದೇನೆ ಹಾಲಿದೆಯಾ ನಿಮ್ಮ ಹತ್ರ ಇದೆ ಸರಿ ಸಾಯಂಕಾಲ ಬರ್ತೇನೆ ಸಾಯಂಕಾಲ ಇರಲ್ಲ ಬೆಳಿಗ್ಗೆ ಬಂದರೆ ಇರ್ತದೆ ಸತತ ಯಾವಾಗಲೂ ಇರಬೇಕು ಸುಖ ಸರಿ ಸುಖ ಇದೆ ಆದರೆ ಬಹಳ ಇಲ್ಲ ಒಂದು ಐವತ್ತು ಜನ ಬರ್ತೇವೆ ಏ ಹಾಸ್ಟೆಲ್ ಆಗೋದಿಲ್ಲ ಏನು ಚಿಂತೆ ಮಾಡಬೇಡಿ ಐವತ್ತು ಜನ ಬನ್ನಿ ನಿಮಗೆಲ್ಲರಿಗೂ ಆಗುವಷ್ಟಿದೆ ಡೈರಿ ಹಾಲಿದೆ ಪ್ರಯೋಜನ ಇಲ್ಲ ಸ ಯಾವಾಗಲೂ ಇದೆ ಹೆಚ್ಚಿದೆ ಸಾಕಷ್ಟಿದೆ ಆದರೆ ಉನ್ನತ ಮಟ್ಟದ್ದಿಲ್ಲ ಉನ್ನತ ಮಟ್ಟದ್ದೂ ಇರುತ್ತದೆ ಆದರೂ ಕೂಡ ಪರಿಪೂರ್ಣವಾಗಿಲ್ಲ ತೃಪ್ತಿಯಾಗುವಷ್ಟಿಲ್ಲ ಉತ್ತಮ ಕ್ವಾಲಿಟಿ ಹಾಲು ಬೇಕಾದಷ್ಟಿದೆ ಯಾವಾಗಲೂ ಇರ್ತದೆ ಬೇಕಾದಷ್ಟು ಅಂತನೋ ಶಬ್ದಕ್ಕೆ ಬಹಳಷ್ಟಿದ್ದರೂ ಕೂಡ ಸಾಕಾಗುವಷ್ಟಿಲ್ಲ ಬಹಳ ಇದೆ ಸಾಕಾಗುವಷ್ಟಿಲ್ಲ ಒಂದೇ ಲೀಟರ್ ಇಲ್ಲ ಎರಡಿಲ್ಲ ಮೂರಿಲ್ಲ ನೂರಿದೆ ನೂರಿರ್ಬೋದು ಆದರೆ ನಮಗೆ ಅಷ್ಟು ಸಾಕಾಗೋದಿಲ್ಲ ಹಾಗಲ್ಲ ಇಲ್ಲಿ ಯಾವಾಗಲೂ ಇದೆ ಬಹಳ ಇದೆ ಉನ್ನತ ಮಟ್ಟದ್ದಿದೆ ಪರಿಪೂರ್ಣವಾಗಿದೆ ಸತತ ಅತಿ ಉತ ಅರಂಕ ಇಂತಹ ಜ್ಞಾನರೂಪನಾದವನು ಆನಂದರೂಪನಾದವನು ಭಗವಂತನಾದದ್ದರಿಂದ ಅವನಿಗೆ ಸತತಾಚ್ಯುತರ್ಕ ಏನ ಅರ್ಥ ಮಾಡಿಕೊ ತನ್ವ ತತ್ವಾನ್ಯನೇನ ವಿಮೃಶಾಮಿ ಇಂತಹ ಪರಮಾತ್ಮ ನಮ್ಮ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಗುರುಗಳಲ್ಲಿಯೂ ದೇವರು ಅಂತರ್ಯಾಮಿ ಇರ್ತಾನೆ ನನ್ನ ದೇಹದಲ್ಲಿಯೂ ದೇವರು ಅಂತರ್ಯಾಮಿಯಾಗಿದ್ದಾನೆ ತತ್ವಾನ್ಯನೇನ ವಿಮೃಶಾಮಿ ಯಥಾ ಈ ದೇಹದ ಮಾಧ್ಯಮದಿಂದಲೇ ನಾನು ತತ್ವಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳುತ್ತೇನೆ ಇಷ್ಟಿದ್ದರೂ ತಥಾಪಿ ಪಾರಖ್ಯಮಿತ್ಯವಸಿತೋ ವಿಚಾರ ಅಮ್ಯ ಸಂಗ ಈ ದೇಹ ಭಗವದ್ ಅಧೀನ ಭಗವಂತನಿಂದ ಪ್ರೇರಿತವಾದ ಕರ್ಮಗಳ ಅಧೀನ ಪಾರಖ್ಯ ಇದರಲ್ಲಿ ಭಗವದ್ ಅಧೀನತ್ವ ಇದೆ ಕರ್ಮಾಧೀನತ್ವ ಇದೆ ನನ್ನದಲ್ಲ ಇದು ಅಂತ ತಿಳಿದು ಇದರ ಮೇಲೆ ಅಭಿಮಾನ ಬಿಟ್ಟು ನಾನು ಓಡಾಡ್ತೇನೆ ಸತ್ವ ನಿಧನ ಸತ್ವ ನಿಧೀಯತೆ ಅಸ್ಮಿನ್ ಸತ್ವ ಅಂದರೆ ಬಲಜ್ಞಾನಗಳು ಜಾಯತ್ಪಜರ್ಥ ಪಶುಭೃತ್ಯಗೃಹ್ತವರ್ಗಾನ್ ಪುಷ್ನಾತಿ ಯತ್ ಪ್ರಿಯ ಚಿಕ್ಕೀರ್ಷಯಿತನ್ವನ್ ಸೋನ್ತೆ ಸುಕೃಶ್ರಮವರು ಮನಸ್ವದೇಹಂ ಸೃಷ್ಟ್ವ ಸ್ವೀಜಮವಸೀದತಿ ವೃಕ್ಷಧರ್ಮ ದೇಹದಲ್ಲಿ ಸ್ನೇಹವನ್ನು ಮಾಡಬಾರದು ಇಷ್ಟೇ ಅಲ್ಲ ದೇಹ ಸಂಬಂಧಿಗಳಾದ ಇನ್ಯಾವ ವಸ್ತುಗಳಲ್ಲಿಯೂ ಸ್ನೇಹವನ್ನು ಅತಿಯಾಗಿ ಮಾಡಬಾರದು ಜಾಯಾ ಹೆಂಡತಿ ಆತ್ಮಜ ಮಕ್ಕಳು ಅರ್ಥಹಣ ಪಶುಗಳು ಗೋವು ಮೊದಲಾದ ಪಶುಸಂಪತ್ತು ಭೃತ್ಯರು ದಾಸರು ಮನೆ ಇಷ್ಟರು ಮಿತ್ರರು ಬಾಂಧವರು ಇವರೆಲ್ಲರನ್ನೂ ಕೂಡ ಯತ್ಪ್ರಿಯ ಚಿಕಿರ್ಷೆಯ ವಿತನ್ವನ್ ಪುಷ್ನಾತಿ ಇವರಿಗೆ ಪ್ರಿಯವಾದದ್ದನ್ನು ಮಾಡಬೇಕು ಅಂತನ್ನುವುದಕ್ಕೋಸ್ಕರ ತಾನು ನಾನಾ ವಿಧವಾದ ಕರ್ಮಗಳನ್ನು ಮಾಡಿ ದುಡಿದು ಕಷ್ಟಪಟ್ಟು ಇವರನ್ನ ಪೋಷಣೆ ಮಾಡ್ತಾನೆ ಕರ್ಮಾಣಿ ವಿತನ್ವನ್ನಂತಿಟ್ಕೋಬೇಕು ನಾನಾ ವಿಧವಾದ ಕರ್ಮಗಳನ್ನು ಮಾಡ್ತಾ ಇವರನ್ನು ಪೋಷಣೆ ಮಾಡ್ತಾನೆ ಆದರೆ ಸೋಂತೆ ಸುಕೃಚ್ಛಂ ಬಹಳ ಕಷ್ಟದಿಂದ ಕೊನೆಗೆ ತಾನು ಈ ದೇಹವನ್ನು ಸುಕೃಚ್್ರಂ ಅವರುದ್ಧಮನ ಸ್ವದೇಹಂ ಸೃಷ್ಟ್ವ ಸ್ವಬೀಜಂ ಅವಸೀದತಿ ವೃಕ್ಷಧರ್ಮ ಸ್ವ ತನ್ನ ದೇಹವನ್ನು ಸೃಷ್ಟಿ ಮಾಡಿ ಅಂತ ಬಂತು ತನ್ನ ದೇಹವನ್ನು ಸೃಷ್ಟಿ ಮಾಡುವುದು ಅಂದರೆ ಏನು ಸ್ವಬೀಜಂ ಅಂದರೆ ಏನು ಅದಕ್ಕೆ ಸ್ವಬೀಜಂ ಅನ್ನುವುದಕ್ಕೆ ಇದು ಕರ್ಮಣಿ ದ್ವಿತೀಯ ಅಲ್ಲ ಉದ್ದೇಶ್ಯ ಎಂಬ ಅರ್ಥದಲ್ಲಿ ದ್ವಿತೀಯ ಸ್ವಬೀಜಾರ್ಥಂ ಶ್ರೀಮದಾಚಾರ್ಯರು ತಾತ್ಪರ್ಯಪಡಿದ್ರು ಬೀಜಂ ಅಂದರೆ ಬೀಜಂ ಉದ್ದೇಶ್ಯ ಬೀಜಾರ್ಥಂ ಸ್ವಬೀಜಾರ್ಥಂ ತನ್ನ ಸಂತಾನಕ್ಕೋಸ್ಕರವಾಗಿ ಸ್ವದೇಹಂ ಸೃಷ್ಟ್ವ ತನ್ನ ದೇಹವನ್ನು ಸೃಷ್ಟಿ ಮಾಡಿ ಅರ್ಥಾತ್ ಗರ್ಭಾಧಾನವನ್ನು ಮಾಡಿ ಆಮೇಲೆ ತಾನು ನಾಶವನ್ನು ಹೊಂದುತ್ತಾನೆ ಪುನಃ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಅರ್ಥಾತ್ ತನ್ನ ಸಂತಾನದ ಅಭಿವೃದ್ಧಿಯನ್ನು ಮಾಡುವುದಕ್ಕೋಸ್ಕರ ತಾನು ತನ್ನ ಪತ್ನಿಯಲ್ಲಿ ಗರ್ಭಾಧಾನವನ್ನು ಮಾಡಿ ಮುಂದೆ ಆ ದೇಹದ ಪರಂಪರೆ ಬೆಳೆಯುವಂತೆ ಮಾಡಿ ಕೊನೆಗೆ ತಾನು ನಷ್ಟನಾಗಿ ಹೋಗ್ತಾನೆ ವೃಕ್ಷಧರ್ಮ ಗಿಡ ಮಾಡುವ ಕೆಲಸ ಏನು ಗಿಡ ತಾನು ಬೆಳೀತದೆ ಬೀಜಗಳಾಗ್ತವೆ ಆ ಬೀಜಗಳನ್ನು ಬಿತ್ತಿ ಇನ್ನೊಂದು ಗಿಡ ಬೆಳೆಯುವಂತೆ ಮಾಡ್ತಾರೆ ಹಾಗೆ ಮಾಡಿದ ಮೇಲೆ ತಾನು ನಾಶವಾಗಿ ಹೋಗ್ತದೆ ಧಾನ್ಯಗಳನ್ನು ಬೆಳೆಯುವಂತಹ ಸಸ್ಯಗಳನ್ನು ನಾವು ನೋಡ್ತೇವೆ ಧಾನ್ಯ ಕೊಟ್ಟ ಮೇಲೆ ಅದು ನಾಶ ಆಗುತ್ತೆ ಅದರಿಂದ ಇನ್ನೊಂದು ಧಾನ್ಯವನ್ನು ಇನ್ನೊಂದು ಸಸ್ಯವನ್ನು ಬೆಳೆಸ್ತಾರೆ ಮತ್ತು ಧಾನ್ಯವನ್ನು ಪಡೀತಾರೆ ಹಾಗೆ ಈ ದೇಹದಿಂದ ತಾನು ಬೀಜಾಧಾನ ಮಾಡಿ ಮತ್ತೊಂದು ದೇಹವನ್ನು ಸೃಷ್ಟಿ ಮಾಡುವುದಕ್ಕೆ ಪ್ರಚೋದನೆ ಕೊಟ್ಟು ನಾನು ನಾಶವಾಗಿ ಹೋಗುತ್ತೆ ಈ ದೇಹ ಇಂತಹ ದೇಹದಲ್ಲಿ ಆಸಕ್ತಿಯನ್ನು ಇಡಬಾರದು ಅಂತ ವ್ಯತ್ಯಾಸ ಇಷ್ಟೇ ಇಲ್ಲಿ ಇವನೇ ಬೀಜಾದಾನವನ್ನು ಮಾಡ್ತಾನೆ ಅಲ್ಲಿ ಈ ಬೀಜವನ್ನು ತೆಗೆದುಕೊಂಡು ಬೇರೆಯವರು ಆರೋಪಣವನ್ನು ಮಾಡ್ತಾರೆ ವೃಕ್ಷಾದಿಗಳ ವಿಷಯದಲ್ಲಿ ಅನ್ನುವುದು ವ್ಯತ್ಯಾಸ ಆರೋಪಣಾದಿಕಂ ಏ ಎರಡು ಎರಡೂ ಅದೇ ಆರೋಪಾದಿಕಂ ಅಲ್ಲಿ ಒಂದು ಅಕ್ಷರಕ್ಕೆ ಬ್ರಾಕೆಟ್ ಹಾಕೋಬೇಕು ಯಾವುದಾದರೂ ಒಂದು ಪಾಠ ಇರಲಿ ಅಂತನ್ನುವ ಅಭಿಪ್ರಾಯದಲ್ಲಿ ಅದನ್ನು ಉಪಯೋಗಿಸ್ಬೋದು ಯಾಕಂದರೆ ಎರಡೂ ಪಾಠವನ್ನು ಟಿಪ್ಪಣಿಕಾರರು ಹಿಡಿದಿದ್ದಾರೆ ಅದನ್ನು ಕೂಡಿಸಿ ಆರೋಪಣಾಧಿಕಂ ಅಂತಾಗಿದೆ ಒಂದನ್ನು ಬ್ರಾಕೆಟ್ ಮಾಡ್ಕೋಬೇಕು ಯಾವುದಾದರೂ ಆರೋಪಣಾದಿಕಂ ಆರೋಹಣಾಧಿಕಂ ಸೃಷ್ಟ್ವಾ ಸ್ವಬೀಜಮ ಬಸೀದತಿವೃಕ್ಷ ಧರ್ಮ ಇದಾದ ಮೇಲೆ ಜಿಹ್ವೈಕೋಚ್ಯುತ ವಿಕರ್ಷತಿ ಮಾತೃಪ್ತ ಅಥವಾ ಜಿಹ್ವೈಕೋ ಮುಮಪಕರ್ಷತಿ ಕರ್ಹಿತರ್ಷ ಶಿಷ್ಣೋನ್ಯತಸ್ವಗುಧರಂಶ ವಣಂಕುತಶ್ಚಿತ್ ಘೃಣನ್ಯತಶ್ಚಪಲೃಕ್ವಚ ಕರ್ಮ ಶಕ್ತಿ ಬಹ್ವ್ಯ ಸ ಪತ್ನಿ ಇವ ಗೇಹ ಪತಿನಂತೀ ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆಗೆ ಇವನನ್ನು ಎಳೆಯುತ್ತದೆ ಅನೇಕ ಜನರನ್ನು ಮದುವೆಯಾದಂತಹ ಒಬ್ಬ ವ್ಯಕ್ತಿಯನ್ನು ಎಲ್ಲ ಸವತೆಯರು ಒಂದೊಂದು ಕಡೆಗೆ ಎಳೆಯುವಂತೆ ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯಗಳ ಕಡೆಗೆ ಇವನನ್ನು ಎಳೆದು ಇವನಿಗೆ ಯಾವುದೇ ವಿಧವಾಗಿರುವಂತಹ ಸಾಧನೆಯನ್ನು ಮಾಡದೇ ಇರೋ ಹಾಗೆ ಮಾಡುತ್ತದೆ ಇಂತಹ ದೇಹದ ಮೇಲೆ ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ವಿರಕ್ತನಾಗಬೇಕು ಈ ದೇಹದ ಮಹತ್ವ ಎಷ್ಟು ಅಂದರೆ ಸೃಷ್ಟ್ವ ವಿವಿಧಾನ್ಯ ಜಯಾತ್ಮಶಕ್ತ್ಯ ವೃಕ್ಷಾನ್ಸರೀ ಸೃಪ ಪಶುನ್ ಖಗದಂಶ ಮತ್ಸ್ಯಾನ್ ನಾನಾ ವಿಧವಾದ ದೇಹಗಳನ್ನು ದೇವರು ಸೃಷ್ಟಿ ಮಾಡಿದನಂತೆ ಗಿಡಗಳು ಹಾವುಗಳು ಪಶುಗಳು ಪಕ್ಷಿಗಳು ಇನ್ನಿತರ ನಾನಾ ವಿಧವಾದಂತಹ ಹುಳಗಳು ಕಡೆಯು ಕಚ್ಚುವ ಹುಳಗಳು ಮತ್ಸ್ಯ ಇವುಗಳೆಲ್ಲವನ್ನ ಸೃಷ್ಟಿ ಮಾಡಿದರೂ ಸಂತೋಷವಾಗದೆ ಕೊನೆಗೆ ಪರಮಾತ್ಮ ಈ ಪುರುಷ ದೇಹವನ್ನು ಯಾವಾಗ ಸೃಷ್ಟಿ ಮಾಡಿದನೋ ಹಾಗೆ ಸಂತೋಷಪಟ್ಟನಂತೆ ಯಾಕೆಂದರೆ ಈ ಶರೀರದಲ್ಲಿ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತಹ ಶ್ರೇಷ್ಠವಾದದ್ದು ಈ ಮಾನವ ಶರೀರ ಅನ್ನುವುದಕ್ಕಾಗಿ ಇದನ್ನು ನೋಡಿ ನಾನು ಗುರು ಅಂತ ಭಾವಿಸಿದೆ ಲಬ್ ಸುಧುರ್ಲಭಂ ಬಹುಸಂಭವೇ ಮಾನುಷ್ಯಂ ಅರ್ಥದಂ ಅನಿತ್ಯಮೀಹ ಧೀರ ತೂರ್ಣ ಯತೆ ಪಥೇತ್ ಅನುಮೃತ್ಯು ಯಾವನ್ ನಿಶ್ರೇಯಸಾಯ ವಿಷಯ ಖಲು ಸರ್ವತ ಸ್ಯಾತ್ ಅತ್ಯಂತ ದುರ್ಲಭವಾರದ್ದು ಅನೇಕ ಜನ್ಮಗಳ ನಂತರ ಲಭಿಸಿದ ಈ ಮಾನವ ಶರೀರ ಆದರೆ ಮಹಾಪ್ರಯೋಜನವನ್ನು ಈ ಶರೀರದಿಂದ ನಾವು ಪಡೆಯಬಹುದು ಮೋಕ್ಷವನ್ನೇ ಪಡೆಯಬಹುದು ಸಾಧನೆಗಾಗಿ ಉಪಯೋಗಿಸಿದರೆ ಇಂತಹ ಶರೀರವನ್ನು ಪಡೆದಾಗ ಶೀಘ್ರದಲ್ಲಿ ಪ್ರಯತ್ನ ಮಾಡಬೇಕೇ ಹೊರತು ವಿಳಂಬ ಮಾಡಬಾರದು ಅನುಮೃತ್ಯು ಯಾವ ಪತತೆ ಪತೆ ಮೃತ್ಯುವಿನಿಂದ ಹಿಂಬಾಲಿಸಲ್ಪಟ್ಟ ಈ ಶರೀರ ಯಾವ ಕ್ಷಣಕ್ಕೆ ಮೃತ್ಯುವಾಗತ್ತೆ ಗೊತ್ತಿಲ್ಲ ಅಂತಹ ಮೃತ್ಯುವನ್ನು ತನ್ನ ಬೆನ್ನು ಹಿಂದೆ ಇಟ್ಟುಕೊಂಡು ಓಡುವ ಈ ಶರೀರ ಎಲ್ಲಿಯವರೆಗೆ ಬೀಳೋದಿಲ್ಲ ಅಷ್ಟರೊಳಗೆ ಸಾಧನೆಯನ್ನು ಮಾಡಬೇಕು ವಿಳಂಬ ಮಾಡಬೇಡಿ ಅಲ್ಲ ಭೋಗನೂ ಮಾಡಬೇಕಲ್ಲ ಬರೀ ನೀವು ಸಾಧನೆ ಯೋಗ ಧ್ಯಾನ ಅಂದರೆ ಏನು ಗತಿ ವಿಷಯ ಕಲ್ಲು ಸರ್ವತಸ ವಿಷಯ ಭೋಗ ನೀವು ಸತ್ರು ನಿಮಗೆ ಇನ್ನೊಂದು ಶರೀರದಲ್ಲಿ ಆಗ್ಬೋದು ಹಂದಿಯಾಗಿ ಹುಟ್ಟಿದರೂ ವಿಷಯ ಭೋಗ ಇದೆ ನಾಯಿಯಾದರೂ ಭೋಗ ಇದೆ ಕತ್ತೆಯಾದರೂ ಭೋಗ ಇದೆ ಭೋಗಕ್ಕೇನು ಕೊರತೆ ಇದೆ ಭೋಗ ನಿಮಗೆ ಯಾವ ಶರೀರದಲ್ಲಿ ಆದರೂ ಬರ್ತದೆ ಆದರೆ ಈ ಬ್ರಹ್ಮಜ್ಞಾನ ಸಾಧನ ಮಾತ್ರ ಈ ಶರೀರದಲ್ಲಿಯೇ ಆಗಬೇಕು ಆದ್ದರಿಂದ ಈ ಶರೀರದಲ್ಲಿ ವಿಶೇಷವಾಗಿ ಜ್ಞಾನ ಸಾಧನೆಗೆ ಪ್ರಯತ್ನ ಮಾಡಿ ಭೋಗಕ್ಕಾಗಿ ಪ್ರಯತ್ನ ಮಾಡಬೇಕು ಏ ಸಂಜಾತ ವೈರಾಗ್ಯ ವಿಜ್ಞಾನಾಲೋಕ ಆತ್ಮನಿ ವಿಚರಾಮಿ ಮಹೀಮೇತಾಂ ಮುಕ್ತಸಂಗ ಅನಹಂಕೃತಿ ಇದನ್ನು ತಿಳಿದು ವಿರಕ್ತನಾಗಿ ನಾನು ಸಂಚಾರ ಮಾಡ್ತಾ ಇದ್ದೇನೆ ಇಷ್ಟು ಜನರನ್ನು ಯಾಕೆ ಗುರುಗಳನ್ನು ಪಡೆದುಕೊಳ್ಳೋದಕ್ಕೆ ಹೋಗಿದ್ದೀವಿ ಒಬ್ಬ್ರ ಹತ್ರ ಹೋಗಿ ಪಾಠ ಕಲ್ತಿದ್ರೆ ಆಗ್ತಿರ್ಲಿಲ್ವೇ ಏಕ್ ನೇಕಸ್ಮ್ ಗುರೋರಜ್ಞಾನ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮೈತದ ಅದ್ವಿತೀಯಂ ವೈ ಗೀಯತೆ ಆ ಪರಬ್ರಹ್ಮನನ್ನು ಅನೇಕ ರೀತಿಯಿಂದ ಆ ವರ್ಣನೆ ಮಾಡಿದ್ದಾರೆ ಅಂತಹ ಅನಂತ ಗುಣ ಪರಿಪೂರ್ಣನಾದ ಭಗವಂತನನ್ನು ಒಬ್ಬರಿಂದ ನಾನು ಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅನೇಕ ಗುರುಗಳಿಂದ ಜ್ಞಾನವನ್ನು ಪಡೆದಿದ್ದೇನೆ ಬಹಳಷ್ಟು ಜ್ಞಾನ ಬರಬೇಕು ಬಂದ ಜ್ಞಾನ ಸ್ಥಿರವಾಗಿ ಉಳಿಯಬೇಕು ಈ ಎರಡೂ ಉದ್ದೇಶಗಳಿಗಾಗಿ ಅನೇಕ ಗುರುಗಳಿಂದ ನಾನು ಜ್ಞಾನ ಪಡೆದೆ ವಿವಿಧ ವಿಷಯಗಳನ್ನು ಹೇಳ್ತಾರೆ ಅನೇಕ ಜ್ಞಾನ ಬರ್ತದೆ ಹೇಳಿದ್ದನ್ನು ಹೇಳಿದರೂ ಸ್ಥಿರವಾಗುತ್ತೆ ಅನ್ನೋದಕ್ಕಾಗಿ ಅನೇಕ ಗುರುಗಳಿಂದ ನಾನು ಜ್ಞಾನವನ್ನು ಪಡೆದೇ ಹಾಗಾದರೆ ಒಬ್ಬ ಗುರುಗಳಿಂದ ಜ್ಞಾನ ಎಂದಿಗೂ ಪರಿಪೂರ್ಣ ಸಿಗೋದಿಲ್ಲ ಅಂದರೆ ರುದ್ರದೇವರು ಏನು ಮಾಡಬೇಕು ರುದ್ರದೇವರಿಗೆ ಯಾರು ಗುರುಗಳು ಬ್ರಹ್ಮದೇವರು ಅವರೊಬ್ಬರೇ ಪೂರ್ಣವಾಗಿ ರುದ್ರದೇವರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಉಪದೇಶ ಮಾಡೇ ಮಾಡ್ತಾರೆ ಅವರು ಇನ್ನೊಬ್ಬರ ಹೋಗೋ ಪ್ರಸಂಗನೇ ಬರೋದಿಲ್ಲ ಇದು ಸಾಮಾನ್ಯ ನಿಯಮ ಎಲ್ಲ ಅನ್ವಯ ಮಾಡಿಕೊಳ್ಳಬೇಡಿ ಅಂತಾರೆ ಶ್ರೀಮದಾಚಾರ್ಯರು ಏಕಸ್ಮಾತ್ತು ಗುರೋರ್ಜ್ಞಾನಂ ಜಾಯತೆ ನೈವ ಕಸ್ಯಚಿತ ಸಾಮಾನ್ಯವಾಗಿ ಒಬ್ಬ ಗುರುವಿನಿಂದ ಪೂರ್ಣವಾದ ಜ್ಞಾನ ಬರೋದಿಲ್ಲ ಅನೇಕ ಜನ್ಮಗಳಲ್ಲಿ ನಮಗೆ ಅನೇಕ ಗುರುಗಳು ಒಂದು ಜನ್ಮದಲ್ಲಿಯೂ ವಿವಿಧ ವಿಷಯಗಳನ್ನು ಹೇಳುವುದಕ್ಕೆ ವಿವಿಧ ಗುರುಗಳನ್ನು ನಾವು ಅಪೇಕ್ಷೆ ಪಟ್ಟು ಅವರಿಂದ ಬೇರೆ ಬೇರೆ ಜ್ಞಾನಗಳನ್ನು ಪಡೆದುಕೊಳ್ಳಬಹುದು ಆದರೆ ಏಕಸ್ಮಾದ ಜಾಯೇತ ಯೋಗ್ಯಾತ್ ಬ್ರಹ್ಮಪದಸ್ಯತು ಬ್ರಹ್ಮಪದವಿಗೆ ಯೋಗ್ಯರಾದವರು ಯಾರೋ ಅವರು ಬ್ರಹ್ಮದೇವರೇ ಆಗಿರಬಹುದು ವಾಯುದೇವರಾಗಿರಬಹುದು ಅವರಿಂದ ಜ್ಞಾನ ಪಡೆಯುವಾಗ ಮಾತ್ರ ಒಬ್ಬರಿಂದಲೇ ಸಂಪೂರ್ಣವಾದ ಜ್ಞಾನ ಏನು ಅವಶ್ಯಕವೋ ರುದ್ರಾದಿಗಳಿಗೆ ಅದೆಲ್ಲವೂ ಅವರಿಗೆ ಸಿಕ್ಕು ಬಿಡುತ್ತೆ ಅವರಿಂದ ಸಿಗಲಿಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗೋ ಪ್ರಸಂಗ ಅವರಿಗೆ ಬರೋದೇ ಇಲ್ಲ ಸ್ವಯಂಚೋಪದಿಶೆ ಜ್ಞಾನಂ ವೈರಿಂಚಿ ಪದಯೋಗಿನಿ ಅನುಗ್ರಹ ತೇನಚಾಟಿ ಜ್ಞಾನಂ ದತ್ತ ಅಲ್ಲ ಇದಿಷ್ಟೆಲ್ಲ ಸಮಸ್ಯೆ ಯಾಕೆ ಉಳಿದವರು ಬೇರೆ ಬೇರೆ ಗುರುಗಳನ್ನು ಆಶ್ರಯಣ ಮಾಡಿ ಕ್ರಮವಾಗಿ ಅನೇಕ ಜನ್ಮಗಳಲ್ಲಿ ಅವರು ಜ್ಞಾನವನ್ನು ಪಡೆಯಬೇಕು ರುದ್ರದೇವರು ಒಬ್ಬ ರುಜುಗಣಸ್ಥರಾದ ವ್ಯಕ್ತಿಗಳಿಂದಲೇ ಉಪದೇಶವನ್ನು ಪಡೆದು ಜ್ಞಾನವನ್ನು ಪಡೆದರು ಇದೆರಡೂ ಬೇಡ ಬೇಡ ಎಲ್ಲರಿಗೂ ದೇವರೇ ಉಪದೇಶ ಮಾಡಿಬಿಟ್ರೆ ಸಮಸ್ಯೆಗೆ ಬರೋದಿಲ್ಲ ಅಲ್ಲ ಅಂದರೆ ಬರೋದಿಲ್ಲ ದೇವರು ತಾನು ನೇರವಾಗಿಯೂ ಕೆಲವರಿಗೆ ಉಪದೇಶ ಮಾಡಿದ್ದಾನೆ ಶುಕಾಚಾರ್ಯರಾಗಿ ಅವತಾರ ಮಾಡಿದಾಗ ವೇದವ್ಯಾಸ ದೇವರು ನೇರವಾಗಿಯೇ ಉಪದೇಶ ಮಾಡಿದ್ದಾರೆ ಶುಕಾಚಾರ್ಯರಿಗೆ ನಿಜ ಆದರೆ ಪರಮಾತ್ಮನ ಒಂದು ನಿಯಮ ಏನು ಅಂದರೆ ಅವರವರ ಗುರುಗಳ ದ್ವಾರಾನೇ ತಾನು ಉಪದೇಶ ಮಾಡಿಸ್ತಾನೆ ತಾನು ನೇರವಾಗಿ ಮಾಡೋದಿಲ್ಲ ವಿಶೇಷವಾಗಿ ಎಲ್ಲರಿಗೂ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿದ್ದು ತಾನು ಉಪದೇಶ ಮಾಡ್ತಾನೆ ಅದು ಅವನ ಸಂಕಲ್ಪ ಸ್ವಯಂ ಉಪದೇಶೇ ಜ್ಞಾನಂ ತಾನೂ ಪರಮಾತ್ಮ ಕೆಲವರಿಗೆ ನೇರವಾಗಿ ಉಪದೇಶ ಮಾಡಿದ್ದುಂಟು ಅರ್ಜುನ ಶುಕ ಇತ್ಯಾದಿಗಳಿಗೆ ಆದರೂ ವೈರಿಂಚಿ ಪದಯೋಗಿನಿ ಅನುಗ್ರಹ ತೇನೆ ಚಾಪಿ ಜ್ಞಾನಂ ದತ್ವಾ ಬ್ರಹ್ಮದೇವರ ಮೇಲೆ ಬಹಳ ಪ್ರೀತಿ ಇದ್ದದ್ದರಿಂದ ಅವರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಎಲ್ಲರಿಗೂ ಅವರು ಗುರುಗಳು ಜಗದ್ಗುರುಗಳು ಅಂತ ಮಾಡೋದಕ್ಕೋಸ್ಕರ ಅವರಲ್ಲಿದ್ದು ಅವರ ದ್ವಾರ ಜ್ಞಾನವನ್ನು ಕೊಡಿಸ್ತಾನೆ ದೇವರು ದತ್ವ ಅನ್ನೋದಕ್ಕೆ ದಾಪಯಿತ್ವ ಅಂತ ಅರ್ಥ ತೇನ ಚಾಪಿ ಜ್ಞಾನಂ ದತ್ವ ಬ್ರಹ್ಮದೇವರ ಮೂಲಕವಾಗಿಯೂ ಜ್ಞಾನವನ್ನು ಕೊಡಿಸಿ ಆಮೇಲೆ ಮೋಕ್ಷವನ್ನು ಕೊಡ್ತಾನೆ ನಮ್ಮ ನಮ್ಮ ಅಪರೋಕ್ಷ ಜ್ಞಾನ ಭಗವಂತನ ಅಪರೋಕ್ಷ ಜ್ಞಾನ ನಮಗಾಗಬೇಕು ಅಂತಾದರೆ ನಮ್ಮ ಯೋಗ್ಯತಾಭಿಜ್ಞರಾದ ಗುರುಗಳು ಬಂದು ನಮಗೆ ಉಪದೇಶ ಮಾಡುತ್ತಾರೆ ನಮ್ಮ ಯೋಗ್ಯತೆಯನ್ನು ತಿಳಿದ ಯೋಗ್ಯತಾಭಿಜ್ಞರಾದ ಗುರುಗಳು ಬಂದು ನಮಗೆ ಉಪದೇಶ ಮಾಡಿದರೆ ಆ ರೀತಿ ನಾವು ಉಪಾಸನೆ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೋದು ನಮಗೆಲ್ಲ ನೇರವಾಗಿ ಬ್ರಹ್ಮದೇವರೇ ಉಪದೇಶ ಮಾಡಬೇಕು ಅಂತೇನಲ್ಲ ಅಪರೋಕ್ಷ ಜ್ಞಾನವಾಗುವುದಕ್ಕೋಸ್ಕರ ನಮ್ಮ ನಮ್ಮ ಯೋಗ್ಯತಾಭಿಜ್ಞ ಗುರುಗಳು ಬಂದು ನಮಗೆ ಉಪದೇಶ ಮಾಡಿದಾಗ ಆ ಮಾರ್ಗದಲ್ಲಿ ಉಪಾಸನೆ ಮಾಡಿದ ನಮಗೆ ಅಪರೋಕ್ಷ ಜ್ಞಾನವಾಗತ್ತೆ ಆದರೆ ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷ ಹೊಂದುವ ಪ್ರಸಂಗದಲ್ಲಿ ಒಮ್ಮೆ ಎಲ್ಲರ ಕಿವಿಯಲ್ಲಿಯೂ ಬ್ರಹ್ಮದೇವರು ಊದಲೇಬೇಕು ಉಪದೇಶ ಮಾಡಲೇಬೇಕು ಅದಾಗದೇ ಇದ್ರೆ ಮೋಕ್ಷವಾಗೋದಿಲ್ಲ ಅದನ್ನು ಹೇಳ್ತಾರೆ ಜ್ಞಾನಂ ಪ್ರಾಪ್ಯ ಬಹುಭ್ಯೋಪಿ ನರ್ತೇ ಮುಕ್ತಿಶ್ಚತುರ್ಮುಖ ಜ್ಞಾನಮ್ರಾಪ್ಯ ಎಷ್ಟು ಜನರಿಂದ ನೀವು ಜ್ಞಾನ ಪಡೆದರೂ ಬ್ರಹ್ಮದೇವರ ಉಪದೇಶ ನಿಮಗಾಗುವವರೆಗೆ ಮೋಕ್ಷ ಆಗೋದಿಲ್ಲ ಮೋಕ್ಷವಾಗಬೇಕು ಬ್ರಹ್ಮದೇವರ ಉಪದೇಶ ಆಗಲೇಬೇಕು ಅರ್ಥವಾಯ್ತಲ್ಲ ಅಪರೋಕ್ಷ ಜ್ಞಾನ ಪಡೆಯುವುದಕ್ಕೆ ಉಪದೇಶ ಬ್ರಹ್ಮದೇವರದೇ ಬೇಕು ಅಂತಿಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ಯಾರು ಇದ್ದಾರೋ ಆ ಗುರುಗಳ ಉಪದೇಶ ನಮಗೆ ಸಾಕು ಆಮೇಲೆ ಜ್ಞಾನವಾದ ಮೇಲೆ ಮೋಕ್ಷಕ್ಕೆ ಹೋಗುವಾಗ ಮಾತ್ರ ಕಾಮನ್ನಾಗಿ ಬ್ರಹ್ಮದೇವರ ಉಪದೇಶ ಇದು ಅನಿವಾರ್ಯ ದೇಶ ಅಂತೂ ಜ್ಞಾನದೋ ವಿಷ್ಣುರೇವಹಿ ಅಂತೂ ಬ್ರಹ್ಮದೇವರು ಭಾರಿ ದೊಡ್ಡವರಪ್ಪ ಅವರಿಲ್ಲದೇ ಮೋಕ್ಷ ಇಲ್ಲ ಅವರೇ ಮೋಕ್ಷವನ್ನು ಕೊಡುವ ವಿಷಯದಲ್ಲಿ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ತಿಳ್ಕೋಬೇಡಿ ಆ ಬ್ರಹ್ಮದೇವರಿಗೆ ಜ್ಞಾನ ಕೊಡುವುದು ದೇವರೇ ರುಜುಗಣಸ್ಥರಾದ ಎಲ್ಲವರಿಗೂ ಜ್ಞಾನವನ್ನು ಕೊಡುವವನು ದೇವರೇ ಅವರ ದ್ವಾರ ಇನ್ನುಳಿದವರಿಗೆ ಜ್ಞಾನವನ್ನು ಕೊಡಿಸಿ ಮೋಕ್ಷವನ್ನು ನೀಡುತ್ತಾನೆ ಇತಿ ಗುರು ವಿವೇಕೆ ಅವಧೂತವಚಶ್ರು ಸರ್ವೇ ಇತ್ಯುಕ್ತ ಸಯದ್ ವಿಪ್ರಸ್ತಮ ಮಂತ್ರಂಗಧೀರತೀ ವಂದಿತೋಭ್ಯರ್ಚಿತೋ ರಾಜ್ಞಯೌ ಪ್ರೀತೋ ಯಥಾಗತಂ ಸಾಷ್ಟಾಂಗ ನಮಸ್ಕಾರ ಹಾಕಿ ವಿಶೇಷವಾಗಿ ಅರ್ಚನೆಯನ್ನು ಮಾಡಿದ್ದಾನೆ ರಾಜರು ಅವನನ್ನು ಆಜ್ಞೆ ಕೇಳಿ ಅಲ್ಲಿಂದ ತಾವು ಹೊರಟಿದ್ದಾರೆ ಅವಧೂತವಚಶ್ರುತ್ವ ಸರ್ವೇಶಾಂನ ಸ ಪೂರ್ವಜಃಃ ಸರ್ವಸಂಗ ವಿನಿರ್ಮುಕ್ತ ಸಮಚಿತ್ತೋ ಬಭೂವಹ ಅವಧೂತನ ಮಾತನ್ನು ಕೇಳಿ ನಮ್ಮೆಲ್ಲರ ಪೂರ್ವಜನಾದಂತಹ ಆ ಯದು ಸರ್ವಸಂಗ ವಿನಿರ್ಮುಕ್ತನಾಗಿ ಸಮ ಗುಣಪೂರ್ಣನಾದ ನಿರ್ದೋಷನಾದ ಸರ್ವತ್ರ ಏಕಪ್ರಕಾರನಾಗಿರುವ ಭಗವಂತನಲ್ಲಿಯೇ ಚಿತ್ತವನ್ನಿಟ್ಟು ಎಲ್ಲ ವಿಧವಾದಂತಹ ರಾಜ್ಯದಲ್ಲಿ ಆಸಕ್ತಿಯನ್ನು ಪರಿತ್ಯಾಗ ಮಾಡಿದ ಎಂಬುದಾಗಿ ತಿಳಿಸಿಕೊಡ್ತಾನೆ ಶ್ರೀಕೃಷ್ಣ ಅರ್ಪಣೆ